ಇರ್ತಾನೆ ಭಗವಂತರ ಬಿಂಬನೆ ಬೇಕು ಆವಾಗಲೇ ಅಲ್ಲಿ ಪ್ರತಿಬಿಂಬನೆ ನಡೆಯುವಂತಹದ್ದು ಅನ್ನುವಂತಹ ಕಲ್ಪನೆಯನ್ನು ಕೊಡ್ತಾರೆ ನೀರಿನಲ್ಲಿ ಪ್ರಕಾಶ ಆಗಬೇಕಾದರೆ ಸೂರ್ಯನ ಪ್ರತಿಬಿಂಬ ಅಲ್ಲಿ ಹೇಗೆ ಬೀಳಬೇಕು ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ಭಗವಂತರ ಸ್ಪರ್ಶ ಅದು ಅತ್ಯಗತ್ಯ ಅನ್ನುವುದನ್ನು ನಾವು ಮನವರಿಕೆ ಮಾಡಿಕೊಳ್ಳಬೇಕಾದ ಸಾಮಾನ್ಯವಾಗಿ ಜೀವರಾಶಿಗಳನ್ನು ನಾಲ್ಕು ವರ್ಗವಾಗಿ ವಿಭಾಗ ಮಾಡ್ತಾರೆ ಮುಕ್ತರಾದವರು ಜೀವನ್ಮುಕ್ತರಾದವರು ಸಂಸಾರಿಗಳು ಅಸೃಜಾವಸ್ಥೆಯಲ್ಲಿ ಇರುವವರು ಅಂತ ಸಾಮಾನ್ಯತಃ ಚೇತನರು ನಾಲ್ಕು ವಿಭಾಗ ಅಸೃಜಾವಸ್ಥೆಯಲ್ಲಿ ಇರುವವರು ಅಂತ ಅಸೃಜಾವಸ್ಥೆಯಲ್ಲಿರುವವರು ಅಂತಂದರೆ ಒಂದು ಉದಾಹರಣೆಗೆ ನಾವು ಹೇಳೋದಿದ್ರೆ ಒಂದಿಷ್ಟು ಬೀಜ ಇದೆ ಆ ಬೀಜವನ್ನು ಎಲ್ಲ ನಾವು ಬಿತ್ತುವುದಿಲ್ಲ ತೋಟದಲ್ಲಿ ಬಿತ್ತಬೇಕಾಗಿದ್ರೆ ಈ ಗದ್ದೆಯಲ್ಲಿ ಇವತ್ತು ಇಷ್ಟು ಬೀಜವನ್ನು ಬಿತ್ತುವ ಅಂತ ತೀರ್ಮಾನ ಮಾಡಿರ್ತಾನೆ ಒಂದು ಮುಷ್ಟಿಯಷ್ಟು ಬೀಜವನ್ನು ಕೈಯಲ್ಲಿ ತೆಕೊಳ್ತಾನೆ ಒಂದು ಗೋಣಿ ಬೀಜ ಹಾಗೇ ನಾಳೆ ಸ್ವಲ್ಪ ಬಿತ್ತಬೇಕು ನಾಡು ಸ್ವಲ್ಪ ಬಿತ್ತಬೇಕು ಹೀಗೆ ಬೇರೆ ಬೇರೆ ಗದ್ದೆಯಲ್ಲಿ ಬೇರೆ ಬೇರೆ ಬೀಜಗಳನ್ನು ಆವಾಪ ಮಾಡಬೇಕು ಅಂತ ಒಬ್ಬ ಕೃಷಿಕನಾದವ ಒಂದು ಕೈಯಲ್ಲಿ ಹಿಡಿಸುವಷ್ಟು ಬೀಜವನ್ನು ತೆಕೊಳ್ತಾನೆ ತಗೊಂಡು ಗದ್ದೆಯಲ್ಲಿ ಹಾಕ್ತಾನೆ ಅದು ಬೀಜ ಮೊಳಕೆ ಒಳೆಯುತ್ತೆ ಸೆನೆ ಆಗುತ್ತೆ ಬೆಳೆ ಕೊಡುತ್ತೆ ಕಟಾವಾಯಿತು ಮತ್ತೊಂದಿಷ್ಟು ಬೀಜವನ್ನು ತಗೊಳ್ತಾನೆ ಮತ್ತೆ ಬಿತ್ತಾನೆ ಮತ್ತೆ ಅದನ್ನು ಬೆಳೆಸ್ತಾನೆ ಅದು ಹಣ್ಣಾಯಿತು ಮತ್ತೆ ಪುನಃ ಒಂದಿಷ್ಟು ಬೀಜವನ್ನು ತೆಕೊಳ್ತಾನೆ ನಮ್ಮ ದೇವರು ದೊಡ್ಡ ಕೃಷಿಕ ಕೃಷಿಕನಿಗೆ ಸ್ವಲ್ಪ ಸ್ವಾರ್ಥ ಇದೆ ನಮ್ಮ ದೇವರಿಗೆ ಸ್ವಾರ್ಥ ಇಲ್ಲ ಇಷ್ಟೇ ವ್ಯತ್ಯಾಸ ಕೃಷಿಕನಾದವ ಬೀಜವನ್ನು ತೆಕೊಳ್ತಾನೆ ಒಂದಿಷ್ಟು ಗದ್ದೆಗೆ ಹಾಕಿ ಬಿಡ್ತಾನೆ ಆದರೆ ಅಷ್ಟಕ್ಕೆ ಅವನ ಕಾರ್ಯ ಮುಗಿದಿರುವುದಿಲ್ಲ ಅದರ ಕ್ಷಣ ಕ್ಷಣದಲ್ಲಿಯೂ ಅದರ ಬಗ್ಗೆ ಯೋಗಕ್ಷೇಮ ಚಿಂತನೆ ಮಾಡ್ತಾನೆ ರಾತ್ರಿ ಗೆಟ್ಟು ಅದರ ರಕ್ಷಣೆಗೋಸ್ಕರ ಕಡಿಬದ್ಧನಾಗಿ ನಿಂತಿರ್ತಾನೆ ಹಂದಿ ಏನೆಲ್ಲ ಇದೆ ಅದನ್ನು ತಿನ್ನುವಂತಹ ಪ್ರಾಣಿಗಳು ಅದಕ್ಕೆ ಗೋತ ಗಲಾಟೆ ಮಾಡಿ ಹೋರಾಟ ಮಾಡಿ ಅದನ್ನು ಓಡಿಸುವ ಕೆಲಸ ಎಲ್ಲ ಮಾಡ್ತಾನೆ ತನಗೆ ಆ ಬೀಜವನ್ನು ಕೃಷಿಕ ತಿಂತಾನೆ ನಮ್ಮ ದೇವರದ್ದು ಅದೇ ವ್ಯಾಪಾರ ಅಂತೆ ಒಂದಿಷ್ಟು ಜೀವರಾಶಿಗಳೆಂಬಂತಹ ಬೀಜವನ್ನು ಕೈಯಲ್ಲಿ ತೆಕೊಳ್ತಾನೆ ತೆಕೊಂಡು ಈ ಕೃಷಿ ಭೂಮಿಯಲ್ಲಿ ಹಾಕಿ ಬಿಡ್ತಾನೆ ಅವರು ಬೆಳಿತಾ ಇರ್ತಾರೆ ಎಲ್ಲ ಬೆಳೆದಾಯಿತು ಕೊನೆ ತಾನೇ ಅದನ್ನು ಸ್ವೀಕಾರ ಮಾಡುತ್ತಾನೆ ಒಬ್ಬ ಕೃಷಿಕ ಹೇಗೆ ಹಾಗೆ ನಮ್ಮ ದೇವ ಅದರಲ್ಲಿ ಕೈಯಲ್ಲಿ ಬೊಗಸೆಯಲ್ಲಿ ತಕೊಂಡಿರತಕ್ಕಂತಹ ಬೀಜ ಅದು ಸೃಜಾವಸ್ಥೆಗೆ ಬಂದಿರತಕ್ಕಂಥದ್ದು ಯಾವುದು ಗೋಣಿಯಲ್ಲಿ ಇದೆ ಅದು ಅಸೃಜಾವಸ್ಥೆಯಲ್ಲಿರುವಂತಹದ್ದು ಜೀವರಾಶಿಗಳಲ್ಲಿ ಹೀಗೆ ಅಸೃಜಾವಸ್ಥೆಯಲ್ಲಿರುವವರು ಸುಶುಪ್ತಿ ಸಂಸ್ಥಾನ್ ಕಲಿಪರಾನ್ ಮನುಷಾಂತಪೀಕ್ಷತೆ ಭಗವಂತರ ಹೊಟ್ಟೆಯೊಳಗೆ ಅನಂತ ಜೀವರಾಶಿಗಳು ಅಸೃಜರಾಗಿದ್ದಾರೆ ಇನ್ನು ಸೃಷ್ಟಿಗೆ ಬರಲಿಲ್ಲ ಏನು ಕಣ್ಮುಚ್ಚಿಕೊಂಡಿದ್ದಾರೆ ಯಾವಾಗ ಕಣ್ತರೆಯುವುದು ಕಣ್ಣು ಕೊಟ್ಟರೆ ಅಲ್ವಾ ಕಣ್ತರೆಯದು ಅವರಿಗೆ ಕಣ್ಣೇ ಕೊಟ್ಟಲಿಲ್ಲ ದೇಹವನ್ನೇ ಕೊಡಲಿಲ್ಲ ಕಣ್ತರೆಯುವ ಪ್ರಶ್ನೇ ಇಲ್ಲ ಹಾಗಾಗಿ ಸುಶುಪ್ತಿ ಸಂಸ್ಥಾನ್ ನಿದ್ರೆ ಮಾಡ್ತಾ ಇದ್ದಾರೆ ದೇವರು ಹೇಳಿದ ರಾಹಗಿರಿ ಅಂತ ಅಲ್ಲೇ ಬಿದ್ದುಕೊಂಡಿರ್ತಾರೆ ಒಂದಿಷ್ಟು ಜೀವರಾಶಿಗಳು ಇಷ್ಟು ಅಂದರೆ ನಾನು ಹೇಳಲಿಕ್ಕೆ ಇಷ್ಟು ನನ್ನ ಕೈಯಲ್ಲಿ ಇಷ್ಟು ನಮ್ಮ ದೇವರಲ್ಲಿ ಇಷ್ಟು ಹೇಳಿದ್ರೆ ಎಷ್ಟಾಗಿರ್ಬೋದು ನಾವೇ ನೋಡಿದ್ರೆ ಗೊತ್ತು ಅದು ಇಷ್ಟು ಜೀವರಾಶಿಗಳು ಬೆಳೆದಿದ್ದಾನೆ ಅದು ಹೇಗೆ ಅಂದರೆ ಭಗವಂತ ಇಷ್ಟು ಬೀಜವನ್ನು ತೆಗೆದು ಈ ಕೃಷಿ ಭೂಮಿಯಲ್ಲಿ ಬಿತ್ತಿ ಅದು ಬೆಳೀತಾ ಇರ್ತಾರೆ ಇದು ಸೃಜರಾಗಿರತಕ್ಕ ಜೀವರಾಶಿಗಳು ಆ ಭಗವಂತನ ಹೊಟ್ಟೆಯಲ್ಲೇ ಮಲಗಿರಿದವರು ಅಸೃಜರಾಗಿರತಕ್ಕಂತಹ ಜೀವರಾಶಿಗಳು ಹೀಗೆ ಅಸೃಜರು ಅವರಿಗೆ ಯಾವಾಗ ಮತ್ತೆ ಸೃಷ್ಟಿ ಸೃಷ್ಟಿಯಿಲ್ಲ ಅಂತಂದ್ರೆ ಈ ಕಲ್ಪದಲ್ಲಿ ಅಲ್ಲ ಇವರದೆಲ್ಲ ಯೋಗಕ್ಷೇಮ ನಿರ್ವಹಣೆ ಆದ ಮೇಲೆ ಇವರಿಗೆಲ್ಲ ವ್ಯವಸ್ಥೆ ಆದ ಬಳಿಕ ಮುಂದಿನ ಕಲ್ಪದಲ್ಲಿ ಆ ಮತ್ತೆ ಅಸೃಜರಾದ ಶಿವರಾಶಿಗಳ ನಿಷ್ಠೀವರಂತೆಕೊಂಡು ಮತ್ತೆ ಬಿತ್ತಾನೆ ಅವರಿಗೆ ವ್ಯವಸ್ಥೆ ಮಾಡಿದ ಮೇಲೆ ನಾವು ದೇವರಿಂದ ಕಲಿಯಬೇಕಾಗಿರತಕ್ಕಂತಹ ಪಾಠ ಇದು ಒಮ್ಮೆಲೆ ಒಂದು ಎಲ್ಲರನ್ನೂ ಕೃಷಿಯಲ್ಲಿ ಹಾಕುವುದಲ್ಲ ಒಂದು ಅವರಿಗೆ ವ್ಯವಸ್ಥೆ ಆದ ಬಳಿಕ ಇನ್ನೊಂದು ಅವರಗಿನ ರಸ್ತೆ ಆದ ಬಳಿಕ ಮತ್ತೊಂದು ಪಾರ್ಟಿ ಹೀಗೆ ಭಗವಂತನ ವ್ಯವಸ್ಥೆ ಎಲ್ಲಾ ಬನ್ನಿ ಎಲ್ಲಾ ಬನ್ನಿಂದು ಒಟ್ಟಿಗೆ ಕರೆದು ಗಲಾಟೆ ಮಾಡಿಸಿ ಹಾಗೆಲ್ಲ ಮಾಡೋಲ್ಲ ಭಗವಂತ ವ್ಯವಸ್ಥಿತವಾಗಿ ಈ ಕ್ರಿಯೆಗಳನ್ನು ಮಾಡಿಸ್ತಾ ಇರ್ತಾನೆ ಹೀಗೆ ಅಸೃಜರಾಗಿರ್ತಕ್ಕಂತಹ ಜೀವರಾಶಿಗಳು ಸುಷುಪ್ತಿ ನಿದ್ರೆ ಅವಸ್ಥೆಯಲ್ಲಿರ್ತಾರೆ ಸೃಜ್ಯ ರಾಶಿಗಳು ನಾವು ನಮ್ಮನ್ನು ಬಿತ್ತಿದ್ದಾನೆ ನಮ್ಮ ಅವಸ್ಥೆ ಏನು ಏ ಎಚ್ಚರ ಅಂತ ಭಾರಿ ನಾವು ಹೇಳ್ತೇವೆ ದಾಸರು ಹೇಳ್ತಾರೆ ನಮ್ದು ಸ್ವಪ್ನದ ಅವಸ್ಥೆ ಮತ್ತೆ ನೋಡೋಣ ಮತ್ತೆ ವಿಶ್ಲೇಷಣೆ ಮಾಡೋಣ ಇದು ಸ್ವಪ್ನದ ಅವಸ್ಥೆ ಅವರು ಹೇಳಿದ್ರು ಅಸೃಜರಾದ ಜೀವರಾಶಿಗಳು ನಿದ್ರೆ ಮಾಡಿಕೊಂಡಿದ್ದಾರೆ ಸೃಜರಾಗಿರ್ತಕ್ಕಂಥವರು ನಾವು ಸ್ವಪ್ನ ಅವಸ್ಥೆಯಲ್ಲಿ ಇದು ಎರಡು ಜೀವರಾಶಿಗಳಾಯಿತು ಇನ್ನೊಬ್ಬರು ಇದ್ದಾರೆ ಜೀವನ್ ಮುಕ್ತರು ಅಂತ ಅವರು ಸಂಸಾರಿಗಳಲ್ಲ ಆಕೆ ಮುಕ್ತರೂ ಅಲ್ಲ ಮಧ್ಯದಲ್ಲಿರುವವರು ಜೀವನ್ ಮುಕ್ತರು ಅಂತ ಅವರು ಜಾಗೃತ ಅವಸ್ಥೆಯಲ್ಲಿ ಇರುವವರು ಅಂತ ಇನ್ನೊಬ್ಬರು ಇದ್ದಾರೆ ಮೋಕ್ಷಕ್ಕೆ ಹೋದವರು ನಾಲ್ಕನೆಯವರು ಅವರು ಜಾಗೃದ ಅವರು ಮುಕ್ತಿ ಅವಸ್ಥೆಯನ್ನು ಪಡೆದಾಯಿತು ಹೀಗೆ ನಾಲ್ಕು ರೀತಿಯಾಗಿರತಕ್ಕಂತಹ ಜೀವರಾಶಿಗಳು ಅಸೃಜಾವಸ್ಥೆಯಲ್ಲಿರುವವರು ಸೃಜಾವಸ್ಥೆಯಲ್ಲಿರುವವರು ಜಾಗೃತಾವಸ್ಥೆಯಲ್ಲಿರುವವರು ಮತ್ತೆ ಮುಕ್ತಿ ಅವಸ್ಥೆಯಲ್ಲಿರುವವರು ಅಂತ ನಾಲ್ಕು ವಿಭಜನೆಯನ್ನು ಮಾಡ್ತಾರೆ ನಮ್ಗೆ ಗೊತ್ತು ಅಸೃಜ್ಯಾವಸ್ಥೆಯಲ್ಲಿರುವವರ ಸ್ಥಿತಿ ಹೇಗೆ ಅಂತಂದರೆ ಈಗಾಗಲೇ ನಾವು ನೋಡಿದ್ದೇವೆ ಅವರು ಅಸೃಜರು ಸೃಷ್ಟಿ ಮಾಡಲಿಕ್ಕಿಲ್ಲ ಅರ್ಥಾತ್ ಅವ್ರ ಯಾವುದೇ ಕಾರ್ಯ ಯಾವುದೇ ಕ್ರಿಯೆ ಯಾವುದೇ ಆಕ್ಷನ್ ಇಲ್ಲ ಅವರ ಆಕ್ಟಿವ್ ಅಲ್ಲವೇ ಅಲ್ಲ ಸುಮ್ಮನೆ ಇರ್ತಾರೆ ಹೇಗಂದ್ರೆ ಗೋಣಿಯ ಒಳಗೆ ಇರ್ತಕ್ಕ ಬೀಜದ ಹಾಗೆ ಅದು ಮೊಳಕೆ ಒಡೆಯುವುದಿಲ್ಲ ಅದು ಬೆಳೆಯುವುದಿಲ್ಲ ಫಲ ಕೊಡುವುದಿಲ್ಲ ನೀರು ಹಾಕ್ಲಿಕ್ಕಿಲ್ಲ ಏನು ಮಾಡಲಿಕ್ಕಿಲ್ಲ ಸುಮ್ಮನೆ ಇದೆ ಆ ಬೀಜ ಗೋಣಿಯ ಒಳಗೆ ಕಟ್ಟಿಟ್ಟದ್ದಷ್ಟೇ ತನಕ ಅದು ಆ ಗೋಣಿಯ ಇರುತ್ತೆ ಭಗವಂತನ ಹೊಟ್ಟೆಯೊಳಗೆ ಆ ಜೀವರು ಇರ್ತಾರೆ ಅವರ ಜಾಗ ಇಲ್ಲಿ ಅಂದರೆ ಇಲ್ಲಿ ಅಸೃಜಾವಸ್ಥೆ ಅಂತ ಅದನ್ನು ಕರೀತಾರೆ ಅದು ಒಂದು ರೀತಿಯಲ್ಲಿ ನಿದ್ರೆಯ ಅವಸ್ಥೆ ಏನೂ ಗೊತ್ತಿಲ್ಲ ಅವರಿಗೆ ಏನು ಜ್ಞಾನನೇ ಇಲ್ಲ ಅಜ್ಞಾನದ ಪರಾಕಾಷ್ಠೆಯಲ್ಲಿ ಬಿದ್ದಿರ್ತಾರೆ ಆಮೇಲೆ ಭಗವಂತ ಕೆಲವು ಜೀವರಾಶಿಗಳನ್ನು ಈ ಕಲ್ಪದಲ್ಲಿ ಈ ಭೂಮಿಗೆ ತಂದು ನಾವು ಹೇಳುವುದಾದರೆ ಭಗವಂತನ ತೆಗೆದು ಹಾಕಿದಾನಂತ ಯಾಕೆಂದ್ರೆ ನಮಗೆ ಗೊತ್ತಿಲ್ಲ ಯಾವ ಬೀಜ ತೆಗೆಯಬೇಕು ಗೊತ್ತಿಲ್ಲ ಲೋಣಿಯಲ್ಲಿ ಒಂದಿಷ್ಟು ತೆಗೆಯಿತು ನಿಜವಾಗಿರ್ತಕ್ಕಂಥ ಕೃಷಿಕಾದರೆ ಅವನು ನೋಡ್ತಾನೆ ಈಗ ಬೀಜ ಬಿತ್ತಬೇಕಾದ ಯಾವುದು ಯಾವುದು ಹತ್ತಿರ ಫಲ ಕೊಡ್ಲಿಕ್ಕೆ ಅದನ್ನು ಹೆಕ್ಕಿ ಹೆಕ್ಕಿ ಹೆಕ್ಕಿ ಈ ಕಲ್ಪಕ್ಕೆ ಬೇಕಾಗಿರ್ತಕ್ಕಂಥ ಬೀಜವನ್ನು ಹೆಕ್ಕಿ ಹಾಕ್ತಾನೆ ನಾವು ಎಲ್ಲ ತೆಗೆಯದು ಹಾಕುವುದಷ್ಟೇ ಹಾಗಾಗಿ ಬಂದಷ್ಟು ಬೆಳೆ ಬರುತ್ತೆ ಹೊತ್ತು ಹೋಗುತ್ತೆ ಅಷ್ಟೇ ಭಗವಂತನ ವ್ಯವಸ್ಥೆ ಸರ್ವಜ್ಞ ಸರ್ವಶಕ್ತನಾದ್ದರಿಂದ ಅವನು ಹೆಕ್ತಾನೆ ಈ ಕಲ್ಪದಲ್ಲಿ ಫಲ ಕೊಡಲಿಕ್ಕೆ ಸಮರ್ಥವಾಗಿರ್ತಕ್ಕ ಬೀಜ ಜೀವರಾಶಿಗಳದು ಯಾವುದು ಅಂತ ಆ ಜೀವರಾಶಿಗಳನ್ನು ಹೆಕ್ತಾನೆ ಹೆಕ್ಕಿ ಸಂಸಾರದಲ್ಲಿ ಹಾಕ್ತಾನೆ ಅವರಿಗೆ ಶರೀರ ಕೊಡ್ತಾನೆ ಕಣ್ಣು ಕೈಕಾಲು ಕೊಡ್ತಾನೆ ತಿರುಗಾಡ್ತಾ ಇರು ಸಾಧನೆ ಮಾಡು ತನ್ನ ಮನು ಬಿಟ್ಟಿರ್ತಾನೆ ಇದು ಸೃಜರಾಗಿರತಕ್ಕ ಜೀವರಾಶಿಗಳು ಈ ಸೃಜರ ಜೀವರಾಶಿಗಳ ಸ್ಥಿತಿ ಹೇಗೆ ಅಂತಂದ್ರೆ ಇದು ಸುಷುಪ್ತಿ ಅಲ್ಲ ನಿದ್ರೆ ಅಲ್ಲ ನಮ್ಗೆ ಗೊತ್ತು ನಾವೀಗ ನಿದ್ರೆ ಮಾಡ್ತಾ ಇಲ್ಲ ಆದ್ರಿಂದ ಸುಷುಪ್ತಿ ಅವಸ್ಥೆ ಅಲ್ಲ ಅಜ್ಞಾನದ ಅವಸ್ಥೆ ಅಲ್ಲ ಹಾಗಾದ್ರೆ ಎಚ್ಚರದ ಅವಸ್ಥೆನೂ ಪೂರ್ತಿ ಎಚ್ಚರನೂ ಇಲ್ಲ ನಮಗೆ ಹಾಗಾಗಿ ಈಚೆ ನಿದ್ರೆನೂ ಅಲ್ಲ ಆಚೆ ಎಚ್ಚರನೂ ಅಲ್ಲ ಈ ಮದ್ಯದ ಅವಸ್ಥೆ ನಮ್ದು ಅದೆಂತದ್ದದು ಅದು ಸ್ವಪ್ನದ ಅವಸ್ಥೆ ಅಲ್ವಾ ನಮಗೆ ದೇವರು ಇಲ್ಲ ಅಂತ ಹೇಳೋಣವೇ ಹೇಳಲಿಕ್ಕಾಗೋದಿಲ್ಲ ಇದ್ದಾರ ಅಂತ ಗಟ್ಟಿ ಹೇಳೋಣವೇ ಧೈರ್ಯ ಇಲ್ಲ ಹಾಗಾಗಿ ನಂಬಿಕೆ ಇಲ್ಲ ಹೀಗಾಗಿ ಇದನ್ನು ಒಂದು ರೀತಿಯಲ್ಲಿ ಸ್ವಪ್ನದ ಚಿಂತನೆ ಸ್ವಪ್ನದಲ್ಲಿ ಕಂಡಿಲ್ಲವೋ ಕಂಡಿದ್ದೇವೆ ಕಂಡಿದ್ದೇವೋ ಕಾಣಲಿಲ್ಲ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಬೆಳೆದಿರುವುದಿಲ್ಲವಾದ್ದರಿಂದ ಅದಕ್ಕೆ ಸ್ಪಷ್ಟತೆ ಇರುವುದಿಲ್ಲ ಸ್ವಪ್ನದಲ್ಲಿ ಕಂಡಿರ್ತೇವೆ ಅದಕ್ಕೆ ಪೂರ್ತಿ ಕೈಕಾಲೆಲ್ಲ ಬಂದಿರುವುದಿಲ್ಲ ಅಷ್ಟರಲ್ಲಿ ಎಚ್ಚರಿಕೆ ಆಯ್ತು ಎಚ್ಚರಿಗಾಗಿ ಹೇಳುವಾಗ ಅರ್ಧಂಬರ್ಧ ಅರ್ಧಂಬರ್ಧ ಸ್ವಪ್ನ ಆಗಿರ್ತದೆ ಆದರೆ ಸ್ವಪ್ನದಲ್ಲಿ ಪೂರ್ಣತೆ ಇರುವುದಿಲ್ಲ ಪೂರ್ಣ ಅಭಿವ್ಯಕ್ತಿ ಇರುವುದಿಲ್ಲ ಅದೇನು ಹೈದರಾಬಾದಲ್ಲಿ ಇರ್ತೇವೆ ಯುದ್ಧಕ್ಕಿದ್ದಾಗಿ ಸ್ವಪ್ನದಲ್ಲಿ ಬದುರಿಗೋಗ್ತೇವೆ ಅಲ್ಲಿಂದ ಕೈಲಾಸಕ್ಕೂ ಹೋಗ್ತೇವೆ ಮತ್ತೆ ಲಾಸ್ ಆಗಿ ಎಲ್ಲಿಯೋ ಬರ್ತೇವೆ ನಾವು ಇದು ಸ್ವಪ್ನದ ಅರ್ಧಂಬರ್ಧ ಅರ್ಧಂಬರ್ದ ವ್ಯವಸ್ಥೆಗಳು ಈ ಸಂಸಾರ ಅವಸ್ಥೆಯಲ್ಲೂ ನಮ್ದು ಇದೇ ದುರವಸ್ಥೆಗಳು ಹೇಗೆ ಇದೆಲ್ಲ ಎಚ್ಚರದಲ್ಲಿ ಕಾಣ್ತೇವೆ ನಾವು ಆದರೆ ಕಾಣಬೇಕಾದ್ದನ್ನು ಪೂರ್ತಿ ಪ್ರಮಾಣದಲ್ಲಿ ಕಾಣಲಿಕ್ಕೆ ಕಾಣ್ತಾ ಇಲ್ಲ ಅಂತ ಅಂದರೆ ಆ ಬಿಂಬದ ಚಿಂತನೆ ಇದರಲ್ಲಿ ಎಷ್ಟಿದೆ ಅಷ್ಟನ್ನು ಚಿಂತನೆ ಮಾಡಲಿಕ್ಕೆ ನಮ್ಮಿಂದ ಆಗುವುದಿಲ್ಲ ಒಮ್ಮೊಮ್ಮೆ ಗೊತ್ತಾಗುವುದುಂಟು ಆದರೆ ಮರುಕ್ಷಣದನ್ನು ಮರೆತು ಬಿಡ್ತೇವೆ ಏನೋ ಒಂದು ಸಮಸ್ಯೆ ಆಯಿತು ಸಮಸ್ಯೆ ಪರಿಹಾರ ಮಾಡಲಿಕ್ಕಾಗದಿದ್ದ ಸಮಸ್ಯೆಯನ್ನು ದೇವರು ನಮ್ಮ ಮುಂದೆ ಇಟ್ಟ ದೇವರಿಗೆ ಹರಕೆ ಹೇಳಿ ಪ್ರಾರ್ಥನೆ ಮಾಡಿ ಪೂಜೆ ಪುರಸ್ಕಾರಗಳು ಮಾಡಿ ದೇವರಿಗೆ ಶರಣಾಗತನಾಗಿ ನಮ್ಮ ಪ್ರಾರ್ಥನೆ ಈಡೇರಿತು ಅಪ್ಪ ದೇವರ ನೀನು ಮಾಡಿಸಿದೆ ಆಯಿತು ಮರುದಿವಸಕ್ಕೆ ಮರೆತು ಹೋಗಿ ಆಯಿತು ಮತ್ತೆ ನಾನು ನಾನು ನಾನು ಅಂತ ಪ್ರಾರಂಭವಾಯಿತು ಇದು ಸ್ವಪ್ನ ಇದ್ದ ಹಾಗೆ ಸ್ವಪ್ನದಲ್ಲಿ ಅದಕ್ಕೆ ನೀರು ಬಂತು ನೀರು ಬಂತು ಕುಡಿತೇನೆ ಅಂತ ಹೋರಾಟ ಎಚ್ಚರಿಕೆ ಆಯ್ತು ಕುಡಿಯಲಿಕ್ಕಾಗಿಲ್ಲ ಕುಡಿಯುವಾಗ ಎಚ್ಚರಿಗಾಯ್ತು ಹಾಗೆ ಬಾಯಿ ತನಕ ಬಂದಿರ್ತದೆ ಪ್ರವೇಶ ಆಗುವುದಿಲ್ಲ ದೇವರ ನಂಬಿಕೆ ಬಂತು ಬಂತು ಅಂತಾದಾಗ ಮರತೋಗಲಿಕ್ಕಾಯ್ತು ನಾನು ಅಂತ ಎಚ್ಚರಾಗಲಿಕ್ಕೆ ಪ್ರಾರಂಭ ಆಯ್ತು ಹಾಗಾಗಿ ಈ ಸ್ವಪ್ನದಲ್ಲಿ ಅಂದರೆ ಈ ಸಂಸಾರಾವಸ್ಥೆಯಲ್ಲಿ ಭಗವಂತನ ಬಗ್ಗೆ ಒಂದು ರೀತಿಯ ಸ್ವಪ್ನದ ಚಿಂತನೆ ಸ್ವಪ್ನದಲ್ಲಿ ಎಷ್ಟು ಪಕ್ವತೆ ಅಷ್ಟೇ ಪಕ್ವತೆ ಸ್ವಪ್ನದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆ ವಸ್ತುಗಳು ಯಾವುದೇ ಪದಾರ್ಥಗಳು ವ್ಯಕ್ತ ಆಗಿರುವುದಿಲ್ಲ ಹಾಗಿದ ಅನಭಿವ್ಯಕ್ತರೂ ಅಲ್ಲ ದೇವರು ಇಲ್ಲ ಅಂತಲೂ ಇಲ್ಲ ಗಟ್ಟಿ ಹೇಳಲಿಕ್ಕೂ ಆಗುವುದಿಲ್ಲ ಇಂತಹ ಒಂದು ಸ್ವಪ್ನದ ಅವಸ್ಥೆ ನಮ್ಮ ಸಂಸಾರ ಅವಸ್ಥೆ ಹಾಗ ಅದ್ರಿಂದಲೇ ನಮ್ಮಲ್ಲಿ ಅನ್ಯಾಯವೂ ನಡೆಯುತ್ತದೆ ನ್ಯಾಯವನ್ನೂ ನಡೆಯುತ್ತೇವೆ ಎಲ್ಲ ನಾವು ಮಾಡ್ತೇವೆ ಒಂದು ಮಿಶ್ರವಾಗಿರತಕ್ಕಂತಹ ಜೀವನ ಇದು ಸಂಸಾರದ ಚಿಂತನೆ ಜೀವನ್ಮುಕ್ತರು ಅಂತಂದ್ರೆ ಭಗವಂತನನ್ನು ಕಂಡವರು ಒಂದು ಸಲ ಭಗವಂತ ನನ್ನ ಕಂಡರೋ ಬಿಂಬ ಅದು ಅಪರೋಕ್ಷ ಬಿಂಬಾಪರೋಕ್ಷ ಆಯಿತೋ ಅವರು ಜೀವನ್ ಮುಕ್ತರು ಅಂತ ಕರೆಯಲು ಅವರು ಜೀವಂತರ ಹೌದು ಮುಕ್ತರು ಹೌದು ಮುಕ್ತರು ಅಂತಂದ್ರೆ ಈ ಸಂಸಾರದಿಂದ ಮುಕ್ತರಾದವರು ಅವರಿಗೆ ಗೊತ್ತು ಇದು ಸಂಸಾರ ಅಲ್ಲ ಇದು ಸ್ವಪ್ನ ಅಲ್ಲ ಇದು ಎಚ್ಚರಿಗೆ ಅಂತ ಗೊತ್ತವರು ದೇವರ ಬಗ್ಗೆ ಎಚ್ಚರಿ ಇದೆ ಸರಿಯಾಗಿರ್ತಕ್ಕಂತಹ ಕಲ್ಪನೆ ಯಾಕಂದರೆ ದೇವರನ್ನು ಸ್ಪಷ್ಟವಾಗಿ ಕಂಡವರು ನಾವು ದೇವರನ್ನು ಅಸ್ಪಷ್ಟವಾಗಿ ಕಂಡವರು ದೇವರ ಬಗ್ಗೆ ಅಸ್ಪಷ್ಟವಾದಂತಹ ಚಿಂತನೆ ಕಲ್ಪನೆಗಳು ಆದ್ರಿಂದ ಒಬ್ಬೊಬ್ಬರದು ಒಂದೊಂದು ಕಲ್ಪನೆ ಒಂದೊಂದು ಚಿಂತನೆ ಜೀವನ್ ಮುಕ್ತರದ್ದು ಚಿಂತನೆ ಅದು ಸ್ಪಷ್ಟವಾಗಿರುತ್ತದೆ ಯಾಕಂದರೆ ಕಣ್ ತುಂಬ ದೇವರನ್ನು ಕಂಡಿದ್ದಾನೆ ಅದು ದಿವ್ಯದೃಷ್ಟಿಯಿಂದ ಕಂಡದ್ದು ಅದಕ್ಕೆ ಬಾಧಕ ಜ್ಞಾನ ಇಲ್ಲ ಸ್ಪಷ್ಟವಾದ ಕಲ್ಪನೆ ಇದೆ ಸಾಧನೆ ಮಾಡಿ ಭಗವಂತನ ಅಪರೋಕ್ಷವನ್ನು ಪಡೆದವರು ಆದ್ದರಿಂದ ಮುಕ್ತರು ಮುಕ್ತವೆಂದ್ರೆ ಮುಕ್ತರಲ್ಲ ಜೀವಂತರು ಅದು ನಿಮಗೆ ಹೇಳುವುದ್ರೆ ಈ ಕೊಬ್ಬರಿ ಇದೆ ಅಲ್ಲ ಅದರ ಹಾಗೆ ಗೆರಟೆಯ ಒಳಗೆ ಕೊಬ್ಬರಿ ತುಂಬಿದೆ ಗೆರಟೆಗೆ ಅಂಟಿಕೊಂಡಿಲ್ಲ ಅದರ ಒಳಗಿದೆ ಹಾಗೆ ಅಂತ ಅದಕ್ಕೆ ಕವರ್ ಉಂಟು ಈ ಕೊಬ್ಬರಿಗೆ ಕವರ್ ಹಾಗೆಯೇ ಉಳಿದಿದೆ ಈ ತೆಂಗಿನಕಾಯಿ ಇರುವಾಗ ಅದು ಕೊಬ್ಬರಿ ಗೆರಟೆ ಒಟ್ಟಿಗೆ ಅಂಟಿಕೊಂಡೇ ಇರ್ತದೆ ಪ್ರತ್ಯೇಕ ಮಾಡಲಿಕ್ಕಾಗಲಿಲ್ಲ ಆದರೆ ಕೊಬ್ಬರಿ ಆದಾಗ ಅದು ಗೆರಟೆಯನ್ನು ಬಿಟ್ಟಿರ್ತದೆ ಆದರೆ ಕವರ್ ಇರ್ತದೆ ಅದು ಮುಕ್ತನೂ ಅಲ್ಲ ಬದ್ಧೂ ಅಲ್ಲ ಗೆರೆತೆಯಿಂದ ಅಂಟಿಕೊಂಡಿಲ್ಲ ಅದು ಮುಕ್ತ ಹಾಗೆ ಮುಕ್ತ ಅಂತ ಹೇಳೋಣವೇ ಅದು ಪೂರ್ತಿ ಕವಚ ಉಂಟು ಕವರು ಓಪನ ಆಗಲಿಲ್ಲ ಹಾಗೆ ಜೀವನ್ ಮುಕ್ತ ಅವನಿಗೆ ದೇಹ ಉಂಟು ದೇಹ ಇಲ್ಲ ದೇಹದ ಬಾಧೆಗಳಿಲ್ಲ ದೇಹದ ಆವರಣ ದೇಹ ಬಾಧಕವಾಗಿ ಇಲ್ಲ ನಮಗೆ ದೇಹ ಬಾಧಕವಾಗಿದೆ ಅವರಿಗೆ ಜೀವನ್ಮುಕ್ತರಿಗೆ ದೇಹ ಪ್ರತಿಬಂಧಕ ಆಗುವುದಿಲ್ಲ ನಮಗೆ ಅದು ಮುಟ್ಟಿದರೆ ಆಗುವುದಿಲ್ಲ ಇದು ನೋಡಿದರೆ ಆಗುವುದಿಲ್ಲ ಇದು ಕೇಳಿದರೆ ಆಗುವುದಿಲ್ಲ ಇದು ಎಲರ್ಜಿ ಇದಾಗುವುದಿಲ್ಲ ಇಂತಹ ಸಾವಿರ ಬಂಧನಗಳಿವೆ ಆದರೆ ಜೀವನ್ಮುಕ್ತರಿಗೆ ಯಾವುದೇ ಬಂಧನ ಇಲ್ಲ ಯಾಕೆಂದರೆ ಅವರು ಮುಕ್ತರು ಜೀವಂತರು ಜೀವನ್ಮುಕ್ತರು ಅಂದರೆ ಭಗವಂತನನ್ನು ಪ್ರತ್ಯಕ್ಷವಾಗಿ ಕಂಡವರು ಪ್ರತ್ಯಕ್ಷವಾಗಿ ಕಂಡದ್ರಿಂದಲೇ ಅವರ ಪಾಪಗಳು ಎಲ್ಲ ಸುಟ್ಟು ಬೂದಿಯಾಗಿದೆ ಎಲ್ಲ ಪಾಪ ಸುಟ್ಟು ಬೂದಿ ಆಯಿತು ಅಂತಂದ್ರೆ ಮತ್ತೆ ಶರೀರ ಹೇಗೆ ಉಳಿಯಿತು ಶರೀರ ಇರುವುದು ಕರ್ಮದ ಅಧೀನವಾಗಿ ಇರುವಂತಹದ್ದು ಕರ್ಮದಿಂದಾಗಿ ಶರೀರ ನಿಂತಿರುವಂತಹದ್ದು ಅಲ್ಲ ಜ್ಞಾನ ಬಂತು ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಭಗವಂತನ ಜ್ಞಾನ ಅಗ್ನಿಯಲ್ಲಿ ಎಲ್ಲ ಕರ್ಮಗಳು ಭಸ್ಮಾದ್ರೆ ಮತ್ತೆ ಶರೀರ ಹೇಗೆ ಉಳಿಯಿತು ಅದಾ ಶರೀರ ಉಳಿಯುತ್ತೆ ಅದು ಯಾಕೆಂತಂದ್ರೆ ಆ ಗಿನಿಗ ಹಾಕಿದಾಗ ಎಲ್ಲ ಸುಡುವುದಿಲ್ಲ ಕೆಲವು ಉಳಿಯುವಂತಹದ್ದಿರ್ತದೆ ಆ ಎಲುಬಿನಂತಹ ಭಾಗ ಅದು ಗಟ್ಟಿಯಾದದ್ದು ಹಾಗೇ ಉಳಿದಿರ್ತದೆ ಅದು ಯಾವುದು ಗಟ್ಟಿಯಾದ್ದು ಯಾವುದು ಪ್ರಾರಬ್ಧ ಯಾವುದು ಫಲ ಕೊಡಲಿಕ್ಕೆ ಅದು ಹಾಗೇ ಉಳಿಯುತ್ತೆ ಯಾವುದು ಅಪ್ರಾರಬ್ಧ ಅದು ಸುಟ್ಟು ಬೂದಿಯಾಗಿದೆ ಯಾವುದು ಅಪ್ರಾರಬ್ಧನೋ ಅದು ಬೆಂಕಿಯಲ್ಲಿ ನಂದಿ ಯಾವುದು ಪ್ರಾರಬ್ಧನೋ ಅದು ಹಾಗೇ ಉಳಿದಿರ್ತದೆ ಹಾಗೆ ಪ್ರಾರಬ್ಧದಿಂದಾಗಿ ಶರೀರ ಹಾಗೇ ಉಳಿದಿರ್ತದೆ ಈ ಪ್ರಾರಬ್ಧ ಅಪ್ರಾರಬ್ಧ ಅಂತಂದ್ರೆ ಒಂದು ಉದಾಹರಣೆ ನಿಮಗೆ ಕೊಡಬೇಕಾಗಿದ್ರೆ ನಮ್ಮ ಗುರುಗಳು ಹೇಳ್ತಿದ್ರು ಪ್ರಾರಬ್ಧ ಅಪ್ರಾರಬ್ಧ ಅಂತ ಮನೆಯಲ್ಲಿ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಅಂಗಡಿಯಿಂದ ಸಾಮಾನು ತಂದಿದ್ದೇವೆ ಒಂದು ಎರಡು ಚೀಲ ಸಕ್ಕರೆ ತಂದಿದ್ದೇವೆ ಸ್ವೀಟ್ ಮಾಡಲಿಕ್ಕೆ ಅಂತ ಅದರಲ್ಲಿ ಏನಾಯ್ತು ಒಂದು ಚೀಲ ಮೊದಲೇ ಹೇಳಿ ಹೇಳಿ ನೋಡಿ ಖರ್ಚು ಮಾಡಬೇಡಿ ಖರ್ಚು ಮಾಡಬೇಡಿ ಹೇಳಿ ಹೇಳಿ ಅಡಿಗೆ ಅವರಿಗೆ ಒಂದು ಚೀಲ ಹಾಗೇ ಇಡಿಸಿದ್ದೇವೆ ಮತ್ತೊಂದು ಚೀಲದಲ್ಲಿ ಅರ್ಧ ಖಾಲಿಯಾಗಿದೆ ಅರ್ಧ ಹಾಗೇ ಉಳಿದಿದೆ ಪ್ರಾರಬ್ಧ ಅಪ್ರಾರಬ್ಧ ಅಂದ್ರೆ ಯಾವ ಚೀರದ ಸಕ್ಕರೆ ನಾವು ಮುಟ್ಲಿಲ್ಲ ಅದು ಅಪ್ರಾರಬ್ ಅದು ಹಾಗೇ ಇಡಬಹುದು ಅದನ್ನು ಅಂಗಡಿಗೆ ವಾಪಾಸ್ ಕೊಡಬಹುದು ನೋಡು ನಾನು ಮುಟ್ಲಿಲ್ಲ ಸಕ್ಕರೆ ನಿನ್ ತಗೊಳ್ಳೋ ಹಣ ಕೊಡುವ ವಾಪಾಸ್ ಅಂತ ಅದ್ರ ಬಿಲ್ ಪೇಮೆಂಟ್ ಮಾಡಲಿಕ್ಕಿಲ್ಲ ಇನ್ನೊಂದು ಗೋಣಿ ಉಂಟಲ್ಲ ಅದು ಅರ್ಧ ನಾವು ತೆಗೆದಿದ್ದೇವೆ ಅದನ್ನು ಅಂಗಡಿ ಕೊಟ್ಟರೆ ಹೇಳ್ತಾನೆ ಏ ಅದೆಲ್ಲ ತಗೊಳ್ಲಿಕ್ಕೆ ಆಗುದ್ರೆ ರಗಳೇ ಆಗತ್ತೆ ಅಂತ ಮತ್ತೇನು ಮಾಡುದು ಅದು ನಿಂದು ಪ್ರಾರಬ್ಧ ಅಂದು ಬಿಡಿ ಅಂತ ಹೇಳ್ತಾನೆ ಬಂದವರಿಗೆ ಒಂದು ಇಷ್ಟಿಷ್ಟು ಪುಷ್ಟಿ ಕೊಡಿ ನಿಮ್ದು ಅದು ಪ್ರಾರಬ್ಧ ಅದು ಅಂದ್ರೆ ಯಾವುದು ಉಪಯೋಗ ಮಾಡಿದ್ದೇವೆ ಯಾವ ಗೋಣಿ ಓಪನ್ ಮಾಡಿ ಅದನ್ನು ಉಪಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಅದು ಪ್ರಾರಬ್ಧ ಹಾಗೆ ಜೀವ್ ಈ ಜೀವನ್ ಮುಕ್ತರಿಗೆ ಏನಾಗಿದೆ ಅಂತಂದರೆ ಒಂದು ಕರ್ಮ ಚೀಲ ಅದು ಮುಟ್ಲಿಲ್ಲ ಅದು ಅಪ್ರಾರಬ್ಧ ಅದು ಭಗವಂತನ ಜ್ಞಾನಾಗ್ರಿಯಲ್ಲಿ ಸುಟ್ಟು ಬೂದಿಯಾಗತ್ತೆ ಅದರ ಲೇಪ ಅವನಿಗೆ ಆಗೋದಿಲ್ಲ ಇನ್ನೊಂದು ಪ್ರಾರಬ್ಧ ಅದು ಕರ್ಮದ ಚೀಲದ ಕರ್ಮವನ್ನು ಭೋಗಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ ಅದೇನು ಮಾಡಬೇಕು ಪ್ರಾರಬ್ಧ ಕರ್ಮಣ ಬೋಗ ಏನೈವ ಪರೀಕ್ಷೆಯ ಅದನ್ನು ಅನುಭವಿಸಿ ಖರ್ಚು ಮಾಡಬೇಕು ಆದ್ದರಿಂದ ಅದರ ಅನುಭವ ರೂಪವಾಗಿ ಶರೀರವನ್ನು ಪಡೆದಿರ್ತಾನೆ ಆ ಶರೀರ ಇರುವುದು ಯಾವುದಂದ್ರೆ ಪ್ರಾರಬ್ಧ ಕರ್ಮದ ಫಲವಾಗಿ ಇರುವಂತಹದ್ದು ಆದ್ರಿಂದ ಶರೀರ ಇದೆ ಅಷ್ಟೇ ಆ ಶರೀರದ ಬಗ್ಗೆ ಚಿಂತೆ ಇಲ್ಲ ಅವನಿಗೆ ಯಾಕೆಂದ್ರೆ ಇದು ಹೋಗುವಂತಹದ್ದು ಗ್ಯಾರಂಟಿ ಗೊತ್ತು ನಮಗೆ ಸಪ್ನಾವಸ್ಥೆ ಅದು ಗ್ಯಾರಂಟಿ ಇಲ್ಲ ಹೋಗುವಂತಹದ್ದು ಅಂತ ಹೇಳ್ತೇವೆ ಯಾಕೆಂದ್ರೆ ಉಳಿದವರು ಹೋದದ್ರಿಂದ ನಂದು ಹೋಗಬಹುದು ಪ್ರಾಯಶಃ ಉಳಿಯುತ್ತೆ ಹೋಗಬಹುದು ಅಂತ ಅವ್ರದ್ದೆಲ್ಲ ಹೋದದ್ರಿಂದ ನಾಲ್ಕು ಜನ ಹೇಳ್ತಾರೆ ನೀವು ಸಾಯ್ತೀರಿ ಸಾಯ್ಲು ಬಹುದು ಅಂತ ಅವ್ರು ಹೇಳ್ತಾನೆ ನಾವು ಯಾವಾಗ್ಲೂ ಸಾಯ್ಲಿಕ್ಕೆ ಪ್ರಿಪೇರ್ ಹೌದಾ ಅಂತ ಪಿಸ್ತೂಲ್ ತೋರಿಸ್ತಾರೆ ಇವತ್ತಲ್ರಿ ಅಂತ ಹೇಳ್ತಾನೆ ಯಾಕಂದ್ರೆ ಪೂರ್ತಿ ನಮಗೆ ಧೈರ್ಯ ಇಲ್ಲ ಗ್ಯಾರಂಟಿ ಇಲ್ಲ ಆಚೆ ಭಗವಂತ ಪೂರ್ತಿ ಇದ್ದಾನೆ ಅಂತ ಹಾಗಾಗಿ ಸ್ವಲ್ಪ ಶರೀರಕ್ಕೆ ನಾವು ಅಂಟಿಕೊಂಡವು ಜೀವನ್ ಮುಗ್ಧರ ಹಾಗಲ್ಲ ಅವ್ರೀ ಬಂಧನ ಯಾವಾಗ ಕಳಚುವುದು ಅಂತ ಕಾಯ್ತಾ ಇರ್ತಾರೆ ತಾವದೇವ ಚಿರನ್ ಯಾವನ್ ನವಿಮೋಕ್ಷೆ ಅಥ ಸಂಪತ್ಸತೆ ಅದು ಆ ಪ್ರಾರಬ್ಧ ಮುಗಿಯಿತೋ ಅವರು ಶರೀರ ಹೋಯಿತು ಭಗವಂತನ ಲೋಕಕ್ಕೆ ಸೇರುವವರು ಅವರು ಜೀವನ್ ಮುಕ್ತರು ಯಾಕಂದ್ರೆ ಮುಕ್ತರವರು ಕರ್ಮದಿಂದ ಮುಕ್ತರು ಯಾವುದೇ ಕರ್ಮದ ಬಂಧನ ಅವರಿಗಿಲ್ಲ ಕೆಟ್ಟದ್ದು ಮಾಡಲಿ ಒಳ್ಳೆದು ಮಾಡಲಿ ಅವರಿಗೆ ಯಾವುದೂ ಫಲಕಾರಿಯಾಗುವುದಿಲ್ಲ ಆ ಎಲ್ಲ ಬಂಧನದಿಂದ ದೂರರಾಗಿರತಕ್ಕಂಥವರು ಜೀವನ್ಮುಕ್ತರು ಈ ಶುಕಾಚಾರ್ಯರು ಒಂದು ಉದಾಹರಣೆ ಹೇಳೋದಾದರೆ ಭಾಗವತವನ್ನು ಪರೀಕ್ಷಿದ್ರಾಜರಿಗೆ ಕೊಟ್ಟ ಶುಕಾಚಾರ್ಯರು ಯಾವುದೇ ಅಂಟಿ ಇಲ್ಲವರು ಎಲ್ಲಿಯೂ ಬರುವುದಿಲ್ಲ ಯಾವ ಸಭೆಗೆ ಕರೆದ್ರೂ ಬರುವುದಿಲ್ಲ ಬರುವುದಿಲ್ವೋ ಪರೀಕ್ಷಿದ ರಾಜ ಸಭೆಗೆ ಹೋಗಿದ್ದಾರೆ ಎಷ್ಟು ಜನ ಸೇರಿದ್ರು ಅವರಿಗೆ ಗೊತ್ತಿಲ್ಲ ಪರೀಕ್ಷಿತ ರಾಜ ಬೇಕಾಗಿತ್ತು ಏಳು ದಿವಸ ಬದುಕುವವ ಗೊತ್ತವ್ರು ಏಳೇ ದಿವಸ ಬದುಕುವವ ನಾವದ್ರಿಂದ ಹೋಗುವ ಪ್ರಾಣಿ ಇದರ ಸುದ್ದಿ ಹಾಕಲಿ ಅಂತ ಬಿಡ್ತಿದ್ದೆವು ಯಾರು ಬದುಕೋರ ಸುದ್ದಿಗೂ ಹೋಗ್ತಿದ್ದೆವು ಅವ್ರು ಯಾರು ಹೋಗ್ತಾನೆ ಅಲ್ಲಿಗೆ ಹೋಗಿ ಹೋದರು ಯಾಕೆಂದ್ರೆ ಜೀವನ್ ಮುಗ್ತರು ಅವ್ರಿಗೆ ಗೊತ್ತು ಈ ಚೇತನ ಒಳ್ಳೆಯ ಚೇತನ ಇದು ಪಕ್ವವಾದ ಚೇತನ ಇದಕ್ಕೆ ಏನಾದರೂ ಹೇಳಿದ್ರೆ ಪರಿಣಾಮ ಆಗುತ್ತೆ ಇಲ್ಲಿ ಉಳಿದ ಹೋಗಲಿ ಹೇಳಿದ್ರೆ ಏರುಪಯೋಗಿಲ್ಲ ಹೇಳಿದ್ರು ಮರ್ತು ಬಿಡ್ತವೆ ಅಂತ ಶುಕಾಚಾರರು ಅಂತ ಜಾಗಕ್ಕೆ ಹೋದ್ರು ಯಾವ ಮನೆಗೂ ಹೋಗ್ಲಿಲ್ಲ ಎಲ್ಲಿಯೂ ಸೇರ್ಲಿಲ್ಲ ಪರೀಕ್ಷಿತ ರಾಜ್ಯಭಾರ ಮಾಡುವ ತನಕ ಹೋಗ್ಲಿಲ್ಲ ಯಾವಾಗ ರಿಸೈನ್ ಮಾಡಿಕೊಂಡು ಬಂದ ಗಂಗಾ ತೀರಕ್ಕೂತ ಪರ್ಫೆಕ್ಟ್ ಅಂತ ತೀರ್ಮಾನ ಮಾಡಿದ್ರೆ ಅಲ್ಲಿಗೆ ಬಂದರು ಇದು ಜೀವನ್ ಮುಕ್ತರು ಯಾವುದೇ ಅಂಟು ಇಲ್ಲ ಎನ್ನುವುದಕ್ಕೆ ನಂಟು ಇಲ್ಲ ಎನ್ನುವುದಕ್ಕೆ ಇದು ಗಮಕ ಉಪದೇಶ ಮಾಡಿದ್ರು ಹೇಳ್ತಿರು ಸಾಯಿರಕ್ಕೆ ತಯಾರಾದ ತಯಾರಾಯ್ತಿ ಪ್ರಾಣಿ ಹೊರಟ್ರೆ ನನಗಿನ್ನೇನು ಕೆಲಸ ಇಲ್ಲ ಅಂತ ಅಲ್ಲಿಂದ ಹೊರಟ್ರಿ ಇದು ಯಾವುದಕ್ಕೂ ಅಂಟಿಕೊಳ್ಳದೆ ಯಾವುದೇ ಬಂಧನಕ್ಕೆ ಸಿಲುಕದೆ ಯಾವುದೇ ದುಃಖಕ್ಕೆ ಒಳಗಾಗದೆ ಆರಾಮವಾಗಿರ್ತಕ್ಕಂಥ ಜೀವನ ಅದು ಜೀವನ್ ಮುಕ್ತರ ಅವಸ್ಥೆ ಅವ್ರಿಗೆ ಏನಾಗಿದೆ ಅಂತಂದರೆ ಬಂಧಕವಾಗಿರ್ತಕ್ಕಂತಹ ಒಂದು ಲಿಂಗದೇಹ ಇದೆ ಆ ಲಿಂಗದೇಹ ಅದು ಹೇಗಿದೆ ಅಂತಂದರೆ ಒಬ್ಬೊಬ್ಬರಿಗೆ ಉನ್ನತರವಾಗಿರ್ತದೆ ಅಂತೆ ಅದು ಕೆಲವರಿಗೆ ದಗ್ಧ ಪಟಾಯಮಾನ ಕೆಲವರಿಗೆ ತಪ್ತೋಹಾತ್ಮ ಪಾರ್ವತ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರ್ತದೆ ಈಗ ಈ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಎಲ್ಲ ಈ ಉತ್ಸವ ಎರಡು ಕೋಲು ಹಿಡ್ಕೊಂಡು ಅದಕ್ಕೊಂದು ಬಟ್ಟೆ ಹಿಡಿದು ಬೆಂಕಿ ಕೊಡ್ತಾರೆ ಬೆಂಕಿ ಹಿಡಿಯಿತು ಬೆಂಕಿ ಎಲ್ಲ ಹಿಡಿದಾಯಿತು ಬೆಂಕಿ ಮುಗಿಯಿತು ಆಮೇಲೆ ಒಂದು ಮಸಿಯ ಒಂದು ಆಕಾರ ಇರ್ತದೆ ನೋಡಿದರೆ ಬಟ್ಟೆದ್ದೇ ಆಕಾರ ನೋಡಿದವ್ರಿಗೆ ಗೊತ್ತಾಗುತ್ತೆ ಎಷ್ಟು ಉದ್ದ ಎಷ್ಟು ಅಗಲ ಬಟ್ಟೆ ಅಂತ ಗೊತ್ತಾಗುತ್ತೆ ಆದರೆ ರೀ ಬಟ್ಟೆ ಉಡ್ತೀರಾ ಅಂತ ಹೇಳಿ ಉಡ್ಲಿಕ್ಕಾಗೋಲ್ಲ ಇಲ್ಲವೋ ಉಂಟು ಉಂಟೋ ಇಲ್ಲ ಇದು ದಗ್ಧ ಪಟ ಅಂತ ಇದನ್ನು ಕರೀತಾರೆ ಅಂದ್ರೆ ನೋಡ್ಲಿಕ್ಕೆ ದಗ್ಧವಾದ ಪಟ ಅದು ಅದು ಅಡ್ಡ ಹೌದು ಆದ್ರೆ ಅದನ್ನು ಮುಟ್ಲಿಕ್ಕಾಗುದಿಲ್ಲ ಉಪಯೋಗ ಮಾಡಲಿಕ್ಕಾಗುವುದಿಲ್ಲ ಜ್ಞಾನಿಗಳಿಗೆ ಆವರಕವಾದ ಲಿಂಗದೇಗ ಹೀಗಿರ್ತದೆ ಅಂತೆ ಈ ದೇವಸ್ಥಾನದಲ್ಲಿ ಎಲ್ಲ ಇದನ್ನು ಮಾಡುದು ಇದು ಉದ್ದೇಶದಿಂದ ನಮಗೆ ಚಿಂತನೆ ಕೊಡುವಂತಹದ್ದು ಜೀವನ್ ಮುಕ್ತರೇ ಹೇಗಿರ್ತಾರೆ ನೋಡಿ ನೀವು ಹೀಗೆ ದಗ್ಧಪಟದಂತೆ ಇರ್ತಾರೆ ಅಂತ ತೋರಿಸ್ಲಿಕ್ಕೋಸ್ಕರ ಅವರಿಗೆ ಆ ಅದು ಪ್ರತಿಬಂಧ ವಾಯುದೇವರಿಗೆ ಲಿಂಗ ಶರೀರ ಇದೆ ಆದ್ರೆ ಆ ಲಿಂಗ ಶರೀರ ಯಾವುದೇ ಪ್ರತಿಬಂಧನೆ ಮಾಡುವುದಿಲ್ಲ ದಗ್ಧಪಟ ಅದೇನು ಮಾಡುತ್ತೆ ಏನು ಕಾರ್ಯಕಾರಿ ಅಲ್ಲ ಹಾಗೆ ವಾಯುದೇವರಿಗೆ ಇರುತ್ತೆ ಕೆಲವರಿಗೆ ತಪ್ತಲೋಹತ್ತ ಪಾರ್ವತ್ ಹೀಗೆ ಭಿತಿಯಾದ ಕಬ್ಬಿಣಕ್ಕೆ ನೀರು ಹಾಕಿದ ಹಾಗೆ ಪ್ರತಿಬಂಧಕವಾಗಿ ಲಿಂಗದೇಹ ತೊಡಕಾಗಿ ಇರುವುದಿಲ್ಲ ಇದು ಜೀವನ್ಮುಕ್ತರ ಅವಸ್ಥೆ ಭಗವಂತನ ಬಗ್ಗೆ ಒಳ್ಳೆಯ ಎಚ್ಚರ ಇರುವವರು ಅವರು ಜೀವನ್ಮುಕ್ತರು ಇನ್ನೊಂದು ವರ್ಗ ಮುಕ್ತರು ಎಲ್ಲ ಲಿಂಗದೇಹವನ್ನು ಬಿರುದಾ ನದಿಯಲ್ಲಿ ಸ್ನಾನ ಮಾಡಿ ಕಳಚಿಕೊಂಡು ಶುದ್ಧರಾಗಿ ತನ್ನ ಸ್ವರೂಪದಿಂದ ಇರುವವರು ಅವರು ಮುಕ್ತರು ಶುದ್ಧವಾದ ಮುಕ್ತರು ಯಾವುದೇ ಬಂಧನ ಇಲ್ಲ ಬಂಧದಿಂದ ಬಿಡುಗಡೆಯನ್ನು ಹೊಂದಿರತಕ್ಕಂಥವರು ಮುಕ್ತರು ಹೀಗೆ ನಾಲ್ಕು ರೀತಿಯಾದಂತಹ ಜೀವರಾಶಿಗಳಿರ್ತಾರೆ ಈ ನಾಲ್ಕು ಪ್ರತಿಬಿಂಬ ಭಗವಂತನದ್ದು ಅಸೃಜರವಸ್ಥೆಯಲ್ಲಿರುವವರು ಸೃಜ ವ್ಯವಸ್ಥೆಯಲ್ಲಿ ಸಂಸಾರಿಗಳಾಗಿರುವವರು ಜೀವನ್ ಮುಕ್ತರಾಗಿರುವವರು ಮುಕ್ತರಾಗಿರುವವರು ನಾಲ್ಕು ರೀತಿಯಾಗಿರತಕ್ಕಂತಹ ಜೀವರು ಅದರಲ್ಲಿ ಇಬ್ರು ಸಾಧಕರು ಒಬ್ಬರು ಭಕ್ತೃಗಳು ಇನ್ನೊಬ್ಬರು ಅಜ್ಞಾನಿಗಳು ನಾಲ್ ಅದರಲ್ಲಿ ಮೂರು ವರ್ಗ ನಾಲ್ಕರನ್ನೇ ಮೂರು ವರ್ಗ ಈ ನಾಲ್ಕು ಮಂದಿಗೂ ಕೂಡ ಭಗವಂತನದ್ದು ಬಿಂಬರೂಪಗಳಿವೆ ಅದನ್ನು ದಾಸರಿ ನುಡಿಯಲ್ಲಿ ಪ್ರಾರಂಭದಲ್ಲಿ ಹೇಳ್ತಾರೆ ಈ ಅಸೃತ್ಯಾವಸ್ಥೆಯಲ್ಲಿ ಇರುವವರಿಗೆ ಪ್ರಾಜ್ಞಾನಾಮಕನಾದ ಭಗವಂತ ಅವರಿಗೆ ಬಿಂಬಾಂತ ಯಾಕೆಂದರೆ ಅದು ಪ್ರಾಜ್ಞಾ. ಪ್ರಾಜ್ಞ ಅಂದರೆ ಅಜ್ಞಾನವನ್ನು ಕೊಟ್ಟು ಒಳ್ಳೆಯ ಅಜ್ಞಾನ ಗಾಢವಾದ ಅಜ್ಞಾನ ಎರಡು ಗಂಟೆಯ ನಿದ್ರೆ ಹಾಗೆ ಮಧ್ಯರಾತ್ರಿ ಎರಡು ಗಂಟೆಗೆ ಮಲಗಿದ್ರೆ ಕಳ್ಳ ಬಂದರೂ ಗೊತ್ತಾಗುವುದಿಲ್ಲ ಹಿಡ್ಕೊಂಡು ಹೋದರೂ ಗೊತ್ತಾಗುವುದಿಲ್ಲ ಹೋದರೂ ಬೇಜಾರಾಗುವುದಿಲ್ಲ ಎಚ್ಚರಿಕೆ ಆದ ಮೇಲೆ ಮತ್ತೆ ಎಲ್ಲ ಅದು ಅಜ್ಞಾನದ ಅವಸ್ಥೆ ಗಾಢವಾದ ನಿದ್ರೆ ಅವರಿಗೆ ಅಸೃಜ್ಯಾವಸ್ಥೆಯಲ್ಲಿರುವವರಿಗೆ ಮಧ್ಯೆ ಎಚ್ಚರಾಗುವ ಪ್ರಶ್ನೆನೇ ಇಲ್ಲ ಅದು ಅದಕ್ಕೆ ಪ್ರಾಜ್ಞ ನಾಮಕನಾದ ಭಗವಂತ ಬಿಂಬನಾಗಿ ಇರ್ತಾನೆ ಅಂತೆ ಆ ಅಜ್ಞಾನವನ್ನು ಕಾಯ್ತಾ ಇರ್ತಾನೆ ಅಂತೆ ಯಾರ ಪರಿಚಯನೂ ಆಗುದಿಲ್ಲ ಪಕ್ಕದಲ್ಲಿ ದೇವರು ಕಾಯ್ತಾ ಇದ್ದಾರೆ ಬಿಂಬನಾಗಿ ಅವರದೂ ಪರಿಚಯ ಇಲ್ಲ ಯಾರು ಕಾಯ್ತಾರೆ ಅವರದ್ದು ಗೊತ್ತಿಲ್ಲ ಗೊತ್ತಿಲ್ಲ ಪರಿಚಯ ಇಲ್ಲದೆ ಅಸೃಜ್ಯಾವಸ್ಥೆಯಲ್ಲಿ ನಿದ್ರವಾಗಿ ಮಲಗಿರ್ತಾನೆ ಪ್ರಾಜ್ಞ ಭಗವಂತ ಅದಕ್ಕೆ ಬಿಂಬವಾಗಿ ಇದ್ದಾನೆ ಈ ಸಂಸಾರಿಗಳಿಗೆ ತೈಜಸನಾದ ಭಗವಂತ ಬಿಂಬರೂಪ ಅಂತೆ ತೈಜಸ ಅವ ತೇಜೋಮಯನಾಗಿರತಕ್ಕವ ಅದರ ದೃಷ್ಟಾಂತ ಇನ್ನು ಮುಂದಿನ ಎರಡನೇ ಮೂರನೇ ನುಡಿಯಲ್ಲಿ ಸೊಗಸಾಗಿ ದಾಸರೆ ವಿವರಿಸ್ತಾರೆ ಅವಾಗ ನೋಡೋಣ ತೈಜಸ ಭಗವಂತ ತೇಜೋಮಯನಾಗಿರ್ತಕ್ಕಂಥ ಭಗವಂತ ಆ ಭಗವಂತ ಈ ಸಂಸಾರಿಗಳಿಗೆ ಜಾಗೃತೆಯಲ್ಲಿರತಕ್ಕಂಥವ್ರು ನಮ್ಮ ದೇಶ ನಮ್ಮ ಲೆಕ್ಕದಲ್ಲಿ ಈಗ ನಿದ್ರೆ ಅಲ್ಲ ಎಚ್ಚರ ದಾಸರ ದೃಷ್ಟಿಯಲ್ಲಿ ಜ್ಞಾನಿಗಳ ದೃಷ್ಟಿಯಲ್ಲಿ ಇದು ಸ್ವಪ್ನ ನಮಗೆ ಈ ಸ್ವಪ್ನದಲ್ಲಿ ಇರುವ ಅವಸ್ಥೆ ಇಲ್ಲಿ ತೈಜಸ ನಾಮಕರಾದ ಭಗವಂತ ನಮಗೆ ಬಿಂಬ ತೈಜಸನ ಕೆಲಸ ಏನು ಗೊತ್ತೋ ಪದಾರ್ಥಗಳನ್ನು ತೋರಿಸ್ತಾನೆ ತೇಜೋಮಯವಾದ ಪದಾರ್ಥಗಳನ್ನು ತೋರಿಸ್ತಾನೆ ಪದಾರ್ಥಗಳು ಎರಡು ರೀತಿ ತೇಜೋಮಯವಾಗಿ ಕಾಣಿಸುವಂತಹದ್ದು ಅರ್ಥಾತ್ ವಾಸನಾಮಯವಾಗಿ ಕಾಣಿಸುವಂತಹದ್ದು ವಾಸ್ತವವಾದ ಪದಾರ್ಥಗಳನ್ನು ತೋರಿಸುವುದು ಸ್ವಪ್ನಾವಸ್ಥೆಯಲ್ಲಿ ಗಜ ತುರಗ ಎಲ್ಲ ನಾವು ಕಾಣ್ತೇವೆ ಸುಳ್ಳು ಅಂದರೆ ಸುಳ್ಳಲ್ಲ ಅಂತ ಹೇಳ್ತಾರೆ ಆದರೆ ಜಾಗೃತ ಪದಾರ್ಥದಲ್ಲಿ ಎಚ್ಚರದಲ್ಲಿ ಕಾಣತಕ್ಕಂಥ ಆನೆ ಕುದುರೆ ಹಾಗಲ್ಲ ಮತ್ತೆ ನಾವು ಎಚ್ಚರದಲ್ಲಿ ಕಂಡಿದ್ದೇವೆ ಅದರ ಸಂಸ್ಕಾರ ಇದೆ ವಾಸನೆ ಇದೆ ಆ ವಾಸನೆಯನ್ನೇ ಮೂಲವಾಗಿಟ್ಟುಕೊಂಡು ಭಗವಂತ ಆ ಸ್ವಪ್ನದಲ್ಲಿ ಸೃಷ್ಟಿ ಮಾಡ್ತಾನೆ ಅಂತ ಅದು ತೇಜೋಮಯವಾದಂತಹ ಪದಾರ್ಥ ಜ್ಞಾನಮಯವಾದ ಜ್ಞಾನಜನ್ಯ ಸಂಸ್ಕಾರಮಯವಾದ ಪದಾರ್ಥಗಳು ಅದಕ್ಕೆ ತೇಜಸ ನಾಮಕನಾದ ಭಗವಂತ ಬಿಂಬ ಈ ಸಂಸಾರಾವಸ್ಥೆಯಲ್ಲಿರತಕ್ಕಂತಹ ಜೀವನಿಗೆ ಇದರಿಂದ ಬಿಡುಗಡೆ ಬಂದಿರತಕ್ಕಂತಹ ಜೀವ ಜೀವನ್ಮುಕ್ತಾವಸ್ಥೆಯಲ್ಲಿರತಕ್ಕಂಥವ ಅವನಿಗೆ ಭಗವಂತ ಬಿಂಬ ಅದ್ಯಾವುದು ವಿಶ್ವ ವಿಶ್ವ ಅಂದರೆ ಎಚ್ಚರ ಅದು ನಮಗೆ ಹೇಗೆ ಜಾಗೃತ ಪದಾರ್ಥ ಹಾಗೆ ಭಗವಂತ ಅವರಿಗೆ ಜಾಗೃತ ಪದಾರ್ಥ ಯಾನಿಶಾ ಸರ್ವಭೂತಾನರ್ತಿ ಸಂಯಮಿ ನಮಗೆ ಯಾವುದು ನಿದ್ರೆಯೋ ಜ್ಞಾನಿಗಳಿಗೆ ಅದು ಎಚ್ಚರ ನಮಗೆ ಯಾವುದು ನಿದ್ರೆ ಭಗವಂತ ನಿದ್ರೆ ಗಾಢವಾದ ನಿದ್ರೆ ಭಗವಂತನ ಬಗ್ಗೆ ಗಾಢವಾದ ನಿದ್ರೆ ಆದ್ರೆ ಜ್ಞಾನಿಗಳಿಗೆ ತಸ್ಯಾಂ ಜಾಗರ್ತಿ ಸಂಯಮಿ ಆ ಜೀವನ್ ಮುಕ್ತ ಎಚ್ಚರದಲ್ಲಿರ್ತಾನೆ ನಾನು ಎಸ್ಸಾಂ ಜಾಗೃತಿ ಭೂತಾನಿ ನಮಗೆಲ್ಲ ಎಚ್ಚರ ಈ ಲೌಕಿಕ ಪದಾರ್ಥಗಳಲ್ಲಿ ಅಲ್ಲಿ ಜ್ಞಾನಿಯಾದವ ಎಸ್ ಜಾಗೃತಿ ಭೂತಾನಿ ಸಾಶಾ ಪಶ್ಯತೋ ಮುನೇಹೇ ಅವನಿಗದು ನಿದ್ರೆ ನಿದ್ರೆಯಲ್ಲಿ ಜಾಗೃತ ಪದಾರ್ಥ ಕಾಣಿಸುವುದಿಲ್ಲ ಹಾಗೆ ಆ ಜೀವನ್ಮುಕ್ತರಿಗೆ ನಾವು ನೀವು ಯಾವುದೂ ಕಾಣಿಸುವುದಿಲ್ಲ ಒಳಗಿದ್ದ ಭಗವಂತ ಮಾತ್ರ ಕಾಣಿಸುವಂತದ್ರು ಶುಕಾಚಾರ್ಯರಿಗೆ ಮತ್ತೆ ಹೊರಗಿನ ಪದಾರ್ಥ ಯಾವುದೂ ಕಾಣಿಸಿಲ್ಲ ಜೀವನ ಒಳಗೆ ಭಗವಂತನನ್ನು ಕಾಣ್ತಾ ಅವರು ಪ್ರವಚನವನ್ನು ಮಾಡಿರತಕ್ಕಂಥದ್ರು ಜೀವನ್ಮುಕ್ತರಿಗೆ ಅವರಿಗೆ ವಿಶ್ವ ಭಗವಂತ ವಿಶ್ವ ಭಗವಂತ ಎಚ್ಚರ ಭಗವಂತನ ಬಗ್ಗೆ ಎಚ್ಚರ ಬೇರೆ ಪದಾರ್ಥಗಳ ಬಗ್ಗೆ ಎಚ್ಚರ ಇರುವುದಿಲ್ಲ ಇದು ವಿಶ್ವ ಎಚ್ಚರ ಇರುವುದಿಲ್ಲ ಅಂದರೆ ಗೊತ್ತಿಲ್ಲ ಅಂತಲ್ಲ ಅದರ ಬಗ್ಗೆ ಆಸಕ್ತಿ ಇಲ್ಲ ಅಟ್ಯಾಚ್ಮೆಂಟ್ ಇರುವುದಿಲ್ಲ ಅತ್ ನಮಗೆ ಯಾವುದರ ಬಗ್ಗೆ ಅಟ್ಯಾಚ್ಮೆಂಟ್ ಇದೆ ಅದರ ಬಗ್ಗೆ ಅವರಿಗೆ ಅಟ್ಯಾಚ್ಮೆಂಟ್ ಇಲ್ಲ ನಮಗೆ ಯಾವುದರ ಬಗ್ಗೆ ಅಟ್ಯಾಚ್ಮೆಂಟ್ ಇಲ್ಲ ದೇವರ ಬಗ್ಗೆ ಅದರ ಬಗ್ಗೆ ಆಸಕ್ತಿ ಇರುವುದು ಅವರಿಗೆ ಅದು ಜೀವನ್ಮುಕ್ತರ ಅವಸ್ಥೆ ಇತ್ತು ಅವರು ಮುಕ್ತರಾದವರು ಸಂಸಾರದಲ್ಲಿರುವ ಆಕರ್ಷಣೀಯ ವಸ್ತುಗಳಿಂದ ದೂರದಲ್ಲಿರುವವರು ಮುಕ್ತರಾದವರು ಆದರೆ ಜೀವಂತಿ ಯಾವ್ದರ ಜೀವಂತಿ ಭಗವಂತನಲ್ಲಿ ಜೀವತ್ ಜೀವ ಇದೆ ಅವರಿಗೆ ಅವರು ಜೀವನ್ಮುಕ್ತರ ಅವಸ್ಥೆಯಲ್ಲಿರುವವರು ಅವರಿಗೆ ವಿಶ್ವ ಭಗವಂತ ಅವರಿಗೆ ಬಿಂಬದಲ್ಲಿ ಇರ್ತಾನೆ ಮುಕ್ತರಾದವರಿಗೆ ತುರಿಯ ಭಗವಂತ ಅದು ಬಿಂಬ ರೂಪ ಹೀಗೆ ನಾಲ್ಕು ರೀತಿಯಾಗಿರತಕ್ಕಂತಹ ಜೀವರಾಶಿಗಳಿಗೆ ಭಗವಂತ ನಾಲ್ಕು ರೂಪದಿಂದ ಬಿಂಬನಾಗಿ ನಿಂತಿರ್ತಾನೆ ಅಂತ ಆದ್ರಿಂದ ನಾವು ಗಟ್ಟಿಯಾಗಿ ಇಷ್ಟಂತೂ ಹೇಳ್ಬೋದು ನಿಮ್ದು ಬಿಂಬ ಗೊತ್ತಾ ಗೊತ್ತು ಅಂತ ಉತ್ತರ ಕೊಡ್ಬೋದು ಅದು ಏನು ಅಂತ ಕೇಳಿದರೆ ಅತ್ತೈಜಸ ಅಂತ ಉತ್ತರ ಕೊಡ್ಬೋದು ಅಲ್ರಿ ನಿಮ್ದು ಇಂಡಿವಿಜುವಲ್ ಬಿಂಬ ಯಾವುದು ಅದು ಹೇಳಕ್ಕಾಗುತ್ತೆ ಸೀಕ್ರೆಟ್ ಅಂತ ಹೇಳಿ ನಾವು ಮರ್ಯಾದೆ ಉಳಿಸಿಕೊಳ್ಳೋದು ಒಳ್ಳೆಯದು ಯಾಕೆಂದರೆ ಅದು ಗೊತ್ತಿಲ್ಲ ನಮಗೆ ಒಬ್ಬೊಬ್ಬರಿಗಿರತಕ್ಕಂಥ ಬಿಂಬ ಯಾವುದು ಗೊತ್ತಿಲ್ಲ ಇದು ಕಾಮನ್ ಬಿಂಬ ಅಂದರೆ ಒಟ್ಟಿಗೆ ಈ ಸ್ವಪ್ನ ಸಂಸಾರದಲ್ಲಿ ಇರತಕ್ಕ ಜೀವರಾಶಿಗಳಿಗೆ ಬಿಂಬ ಅದು ತೈಗಸ ನಾಮಕನಾದ ಭಗವಂತ ಅಂತ ದಾಸರು ಇಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಮುಕ್ತ ಬಿಂಬನು ತುರಿಯ ಮುಕ್ತರಿಗೆ ಬಿಂಬನಾಗಿ ನಿಂತವ ಅದು ತುರಿಯ ನಾಮಕನಾದ ಭಗವಂತ ಜೀವನ್ಮುಕ್ತ ಬಿಂಬನು ಮುಕ್ತರಿಗಿಂತ ಸ್ವಲ್ಪ ಕೆಳಗೆ ಬರತಕ್ಕಂಥವರು ಜೀವನ್ಮುಕ್ತರು ನೆಕ್ಸ್ಟ್ ಇನ್ನು ಮುಂದೆ ಮುಕ್ತರಾಗುವರು ಆ ಜೀವನ್ಮುಕ್ತ ಬಿಂಬನು ವಿಶ್ವ ಅವರಿಗೆ ಎಚ್ಚರ ಭಗವಂತನ ಬಗ್ಗೆ ತಸಿ ಸಂಯಮಿ ಹಾಗೆ ಶೃತಿ ಸಂಸಕ್ತ ಬಿಂಬನು ತೈಜನು ಶ್ರುತಿ ಅಂತ ಇಡೀ ಇದರಲ್ಲಿ ತಪ್ಪದು ಶ್ರುತಿ ಅಂತ ಆಗ್ಬೇಕು ಶ್ರುತಿ ಅಂದ್ರೆ ಸಂಸಾರ ಶ್ರುತಿ ಸಂಸಕ್ತ ಬಿಂಬನು ಶೃತಿಯಲ್ಲಿ ಸಂಸಾರದಲ್ಲಿ ಯಾರು ಸಕ್ತರು ಸಂಸಕ್ತರು ಸಂಸಾರದಲ್ಲಿ ಭಾರಿ ಅಟ್ಯಾಚ್ಮೆಂಟ್ ಇರುವವರು ಅವರಿಗೆ ಬಿಂಬನು ತೈಜಸನು ಅಸೃಜರಿಗೆ ಪ್ರಾಜ್ಞಾ ಅಸೃಜಾವಸ್ಥೆಯಲ್ಲಿ ಯಾರಿದ್ದಾರೆ ಇನ್ನು ಸೃಷ್ಟಿಗೆ ಬರಬೇಕಷ್ಟೇ ಅಂತವರಿಗೆ ಪ್ರಾಜ್ಞ ನಾಮಕನಾದ ಭಗವಂತ ಬಿಂಬ ರೂಪದಿಂದ ಇರ್ತಾನೆ ಶಕ್ತನಾದರು ಸರಿಯೇ ಸರ್ವೋದ್ರಿಕ್ತ ಮಹಿಮನು ದುಃಖ ಸುಖಗಳ ವ್ಯಕ್ತ ಮಾಡದ ಲಿಪ್ಪ ಕಲ್ಪಾಂತರದಲ್ಲಿ ಬಪ್ಪನಿಗೆ ಒಂದು ಪ್ರಶ್ನೆ ನಮ್ಮ ಮುಂದೆ ಬಂತು ಹೌದು ಭಗವಂತ ಬಿಂಬ ಆ ಬಿಂಬನಿಗೆ ಪ್ರತಿಬಿಂಬಕ್ಕೆ ಬೇಕಾದ್ದನ್ನು ಕೊಡುವ ಶಕ್ತಿ ಯಾಕೆ ಬಿಂಬ ಅಂತ ಆದ ಮೇಲೆ ಬಿಂಬದಲ್ಲಿದ್ದದೆಲ್ಲ ಪ್ರತಿಬಿಂಬಕ್ಕೆ ಬರಬೇಕು ಬಿಂಬನಲ್ಲಿ ಜ್ಞಾನಾನಂದಗಳಿವೆ ಈ ಪ್ರತಿಬಿಂಬದಲ್ಲಿಯೂ ಜ್ಞಾನಾನಂದಗಳಿವೆ ಅದನ್ನು ಸ್ಯಾಂಕ್ಷನ್ ಮಾಡಬಾರ್ದ ಅದನ್ನು ಸುಮ್ಮನೆ ಈ ಶರೀರ ಕೊಟ್ಟು ಇಲ್ಲಿ ದುಃಖವನ್ನು ಕೊಟ್ಟು ಒದ್ದಾಡಿಸಿ ಅಯ್ಯೋ ಕಷ್ಟಗಳನ್ನು ಕೊಟ್ಟು ಮತ್ತೆ ಮೋಕ್ಷ ಕೊಡೋದಕ್ಕಿಂತ ಈ ಶರೀರ ಕೊಡದೆ ಹಾಗೆ ಮೋಕ್ಷಕ್ಕೆ ಯಾಕೆ ಕಲಿಸಬಾರದು ಶಕ್ತಿ ಉಂಟಾ ಇಲ್ವಾ ಶಕ್ತಿ ಇದ್ದರು ದಾಸರ ಹೇಳಿದ್ರೆ ಉಂಟಪ್ಪ ಯಾಕಂದ್ರೆ ಅವನು ಅನಂತ ಅಚಿತ್ಯ ಶಕ್ತಿ ಉಳ್ಳವ ಅಂತಂದ್ರೆ ಶಕ್ತಿ ಉಂಟು ಹಾಗಾದರೆ ಯಾಕೆ ಕೊಡಲಿಲ್ಲ ಮೋಕ್ಷ ಡೈರೆಕ್ಟ್ ಯಾಕೆ ಕೊಡಲಿಲ್ಲ ಅದಕ್ಕೊಂದು ಕಾರಣ ಇದೆ ಯಾಕೆಂದ್ರೆ ಯಾರು ಕೂಡ ಈ ಜವಾಬ್ದಾರಿ ತನ್ನ ಮೇಲೆ ಹಾಕಿಕೊಳ್ಲಿಕ್ಕೆ ತಯಾರಿಲ್ಲ ಈಗ ಒಬ್ಬ ಬುದ್ಧಿವಂತ ಹುಡುಗ ಅಂತ ಗೊತ್ತು ಅವನಿಗೆ ಪ್ರಮೋಷನ್ ಕೊಡ್ಲಿಕ್ಕಾಗತ್ತೆ ಒಬ್ಬ ಕೆಲಸ ಒಳ್ಳೆ ಪರ್ಫೆಕ್ಟ್ ಕೆಲಸ ಕೊಡುವವ ಅವನ ಮೇಲೆ ಹಾಕ್ಲಿಕ್ಕಾಗುತ್ತೆ ಹಾಕಿದ್ರೆ ಯೂನಿಯನ್ ಅವರು ಗಲಾಟೆ ಮಾಡ್ತಾರೆ ಅವನ್ ಯಾಕೆ ಕೊಟ್ರಿ ಅದಕ್ಕೆ ಏನ್ ಮಾಡಬೇಕಾಗತ್ತೆ ಒಂದು ಪರೀಕ್ಷೆ ಮಾಡಬೇಕು ಟೆಸ್ಟ್ ಮಾಡಬೇಕು ಅದರಲ್ಲಿ ಇಂಟ್ರಿ ಮಾಡಬೇಕು ಮಾಡಿ ಅಲ್ಲಿ ಪಾಸ್ ಮಾಡಿ ಮೇಲೆ ಕಳಿಸಿಕೊಡ್ಬೇಕು ಆಗ ಅಲ್ಲಿ ಅಧಿಕಾರಿಗಳು ಸುರಕ್ಷಿತವರಾಗಿ ಉಳಿತಾರೆ ನಮ್ಮ ದೇವರು ಹೇಳ್ತಾನೆ ನಾನು ಸುರಕ್ಷಿತನಾಗಿ ಉಳಿಬೇಕು ಅದಕ್ಕೆ ಇದ್ದಕ್ಕಿದ್ದಾಗೆ ಮೋಕ್ಷ ಕೊಟ್ಟರೆ ಆ ಅಯೋಗ್ಯರಿಗೆ ತಪಸ್ಸಿಗೆ ಕಳಿಸಿದ್ರೆ ಯಾಕೆ ಕಳಿಸು ತಪಸ್ಸಿಗೆ ಮೋಕ್ಷ ಕ್ಯಾಕೆ ಕಳಿಸುದು ಅಂತ ಪ್ರಶ್ನೆ ಮಾಡಿಯೇ ಮಾಡ್ತಾರೆ ಅದಕ್ಕೆ ದೇವರು ಹೇಳಿದ ತಾದು ಸೇಫ್ ಆಗಬೇಕು ಅದಕ್ಕೆ ಏನು ಮಾಡಿದ ದೇವರು ನೋಡಿ ಎಲ್ಲ ಈ ಕೋರ್ಟಿಗೆ ಕಳಿಸಿಕೊಟ್ಟ ಈ ಅಂಗಳಕ್ಕೆ ಹಾಕಿದ ಇಲ್ಲಿ ಆಡಿ ಆಟ ಆಡಿ ನೀವು ಸಾಧನೆ ಮಾಡಿ ಅದು ಹೇಗೆ ಹಾಗೆ ಅಂತ ಒಬ್ಬ ಕೃಷಿಕ ಬೀಜ ಬಿತ್ತುವ ರೀತಿಯಲ್ಲಿ ಈ ಬೀಜವನ್ನು ಬಿತ್ತಿಬಿಟ್ಟ ಈ ಗದ್ದೆಯಂತೆ ಆ ಬೀಜ ಬೆಳೆಯಿತು ಬೆಳೆಯಿತು ಬೆಳೆಯಿತು ಅದರ ಸ್ವಭಾವ ಏನು ಗೊತ್ತಾಯಿತು ಊರಿನವರಿಗೆಲ್ಲ ಗೊತ್ತಾಯಿತು ಯಾರ್ಯಾರಿಗೆ ಯಾವ್ದು ಯಾವ್ದು ಬೇಕೋ ಅದನ್ನು ತಿನ್ನಿ ಅಂತ ಕೊಟ್ಟರು ಅದರಲ್ಲಿ ಒಳ್ಳೆಯ ಬೀಜ ಒಳ್ಳೆಯ ಬೀಜ ಕೆಟ್ಟ ಬೀಜ ಅಂತಂದ್ರೆ ಎಲ್ಲೋ ಒಳ್ಳೆಯದು ಎಲ್ಲೋ ಕೆಟ್ಟದು ಒಳ್ಳೆಯವರಿಗೆ ಒಳ್ಳೆಯದು ಕೆಟ್ಟವರಿಗೆ ಕೆಟ್ಟದ್ದು ಕೆಟ್ಟವರಿಗೆ ಕೆಟ್ಟದ್ದು ಒಳ್ಳೆಯದು ಒಳ್ಳೆಯವರಿಗೆ ಒಳ್ಳೆಯದು ಒಳ್ಳೆಯದು ಇಷ್ಟೇ ವ್ಯತ್ಯಾಸ ಹಾಗಾಗಿ ಕೆಟ್ಟವರಿಗೆ ಕೆಟ್ಟದೂ ಕೆಟ್ಟದಲ್ಲ ದುರ್ಯೋಧನ ಪೂರ್ತಿ ಕೆಟ್ಟದ್ದಲ್ಲ ದುರ್ಯೋಧನ ಗುಂಪಿನವರಿಗೆ ದುರ್ಯೋಧನ ಭಾರಿ ಫ್ರೆಂಡ್ ಭಾರಿ ಒಳ್ಳೆಯವ ಅವನು ಮಾಡಿದ್ದೆಲ್ಲ ಪರ್ಫೆಕ್ಟ್ ಅದು ಅದು ಹಾಗೇ ಇರಬೇಕು ಅದರಿಂದ ಒಳ್ಳೆಯದು ಕೆಟ್ಟದ್ದು ಚಿಂತನೆ ಮಾಡುವುದು ಹೇಗೆ ಅದಕ್ಕೆ ದೇವರು ಬೀಜವನ್ನು ಬಿತ್ತಿಬಿಟ್ಟ ಬೀಜವನ್ನು ಬಿತ್ತಿ ಅದನ್ನು ಬಿಟ್ಟ ಅದರಲ್ಲಿ ಮಾವಿನ ಹಣ್ಣು ಬಂತು ಹುಣಸೆಹುಳಿಯೂ ಬಂತು ಕಾರದ್ದು ಬಂತು ಎಲ್ಲ ಬಂತದ್ರೆ ಯಾರ್ಯಾರಿಗೆ ಯಾವ್ದು ಯಾವುದು ಒಳ್ಳದು ಕಾಣಿಸ್ತಾ ಅದು ಹಾಗಾಗಿ ಭಗವಂತ ಹೇಳಿದ ಅದರ ಅಭಿವ್ಯಕ್ತಿಯಾಗಲಿಕ್ಕೆ ಬಿಟ್ಟ ನೋಡಿ ವೆದಿವ್ಯಾಸ್ತಿಯವರದು ಮಹಾಭಾರತದ ಪಾತ್ರ ಬಹಳ ಅದ್ಭುತವಾದ ಚಿಂತನೆ ಎಷ್ಟು ಅದ್ಭುತವಾಗಿ ಆ ಪಾತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ದುರ್ಯೋಧನಾದಿಗಳು ನೂರು ಜನ ಗಾಂಧಾಧಿ ತನ್ನ ಗರ್ಭವನ್ನು ಯಾವಾಗ ಹಿಂಡಿದ್ಲು ಅದು ನೂರು ಚರ್ಮವಾಗಿ ಮಾಂಸವಾಗಿ ಬಿತ್ತು ಅದನ್ನು ಹಾಗೇ ಬಿಟ್ಟಿದ್ರೆ ಸತ್ತೇ ಹೋಗ್ತಿತ್ತು ಬಂದು ಬರ್ತಿರ್ಲಿಲ್ಲ ವಿದ್ಯುಭಾಸ್ತಿಯವರು ಹೇಳಿದ್ರು ನನ್ನ ಸೃಷ್ಟಿಯ ಕ್ರಮ ಹೇಗಿರುತ್ತದೆ ಸ್ಯಾಂಪುಲ್ ತೋರಿಸಬೇಕು ಅಂತ ಅದನ್ನೇನು ಮಾಡಿದ್ರು ಆ ಮಾಂಸವನ್ನು ತೆಗೆದ್ರು ತೆಗೆದು ಅದನ್ನು ನೂರು ಪಾತ್ರೆಯಲ್ಲಿ ಹಾಕಿಟ್ರು ಯಾವ ಪಾತ್ರೆ ತುಪ್ಪದ ಪಾತ್ರೆಯಲ್ಲಿ ಹಾಕಿಟ್ರು ಬಾಟ್ಲಿ ಬೇಬಿ ಪ್ರಾರಂಭ ಆದ್ದೆ ಅಲ್ಲಿಂದ ಅಲ್ಲಿ ಆ ಬಾಟ್ಲಿಯಲ್ಲಿ ನೂರು ಪಾತ್ರೆಯಲ್ಲಿ ಬೇರೆ ಬೇರೆ ಬೇರೆ ಬೇರೆ ತುಪ್ಪದ ಪಾತ್ರೆಯಲ್ಲಿ ಹಾಕಿಟ್ರು ಅದು ಬೆಳೆಯಿತು ಬೆಳೆಯಿತು ಬೆಳೆಯಿತು ಒಂದೊಂದೇ ಪಾತ್ರೆಯಲ್ಲಿ ಒಂದೊಂದೇ ಮೇಲಕ್ಕೆ ವೆದಿವಸ್ತೆಯವರು ಬೇಕು ಅಂತ ಉದ್ದೇಶ ಪೂರ್ವಕವಾಗಿ ಅದನ್ನು ಬೆಳೆಸಿದರು ಅಲ್ಲಿಯೇ ತೀರ್ಮಾನ ಮಾಡಬಾರದಿತ್ತ ಬೇಕು ಮಹಾಭಾರತ ಆಗಬೇಕು ಅಂತ ಅವರ ಉದ್ದೇಶ ಇತ್ತು ಅಂದರೆ ಮಹಾಭಾರತದ ಹಿನ್ನೆಲೆಯಲ್ಲಿ ಇಡೀ ಜಗತ್ತು ಬೆಳೆಯುವ ಕ್ರಮ ಹೇಗೆ ಒಂದು ಕಡೆಯಲ್ಲಿ ಪಾಂಡವರು ಬೆಳೆದರು ಒಂದು ಕಡೆಯಲ್ಲಿ ದುರ್ಯೋಧನಾದಿಗಳು ಬೆಳೆದರು ಬೆಳೆಸಿದ್ರು ಅವರು ವ್ಯದಿವಸ್ತೆಯವರು ಮಾಡಿದ್ದೇನು ತುಪ್ಪದ ಪಾತ್ರದಲ್ಲಿ ಇಟ್ಟದ್ದು ಅಷ್ಟೇ ಮತ್ತೇನು ಮಾಡಲಿಲ್ಲ ಅದು ಬೆಳೆಯಿತು ತನ್ನಷ್ಟಕ್ಕೆ ಬೆಳೆಯಿತು ಹೇಗೆ ಬೆಳೆಯಿತು ಇನ್ನೊಬ್ಬರು ಬೆಳೆಯದಿದ್ದ ಹಾಗೆ ಮಾಡುವಷ್ಟು ಬೆಳೆಯಿತು ಅದು ಸ್ವಭಾವ ಹಾಗೆ ಇನ್ನೊಬ್ರು ಪಾಂಡವರು ಬೆಳೆದ್ರು ತಾನೂ ಬೆಳೆದ್ರು ಇನ್ನೊಬ್ಬರನ್ನು ಬೆಳಲಿಕ್ಕೆ ಬಿಟ್ಟರು ಇದೊಂದು ವರ್ಗ ಇದೇ ಅವ್ರು ಹೇಳಿದವರು ಪ್ರಪಂಚದಲ್ಲಿ ಭಗವಂತ ಬೀಜವನ್ನು ಬಿತ್ತುವ ಕೆಲಸ ಮಾಡಿದ ರೀತಿ ಹೀಗೆ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ ಸೃಷ್ಟಿ ಮಾಡಿದ್ದಲ್ಲ ಶರೀರವನ್ನು ಕೊಟ್ಟು ಅವರು ಕಳಿಸಿಕೊಟ್ಟ ನಿಮ್ಮ ನಿಮ್ಮ ಸಾಧನೆ ಮಾಡಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಬೆಳೆದ್ರು ಇದೇ ಜೀವತ್ರೈವಿದ್ಯಾಂ ಒಬ್ಬರು ಒಳ್ಳೆಯವರಾಗಿ ಬೆಳೆದ್ರು ಒಬ್ಬರು ಕೆಟ್ಟವರಾಗಿ ಬೆಳೆದ್ರು ಒಬ್ಬರು ಒಳ್ಳೆಯವರು ಕೆಟ್ಟವರಾಗಿ ಬೆಳೆದ್ರು ಮೂರು ರೀತಿಯಾದ ಜೀವರಾಶಿಗಳನ್ನ ಪ್ರಪಂಚದಲ್ಲಿ ನಾವು ಕಾಣ್ತಾ ಇರ್ತೇವೆ ಅಂತ ದೇವರು ಹೇಳಿದ ನಂದೇನಿಲ್ಲ ಎಲ್ಲ ಎಲ್ಲ ಬೀಜ ಹೇಗಿದೆ ಹಾಗೆ ಫಲ ಆಗ್ತಾ ಇದೆ ಅದಕ್ಕೆ ತರಾ ಕೊಡುದು ದೇವ್ರು ನೋಡಿ ಸೇಫ್ ನೋಡಿ ದೇವರು ಸುರಕ್ಷಿತ ಈಗ ದೇವರ ಮೇಲೆ ಬೈಲಿಕ್ಕಿಲ್ಲ ದೇವರು ಪಕ್ಷಪಾತಿ ನೋಡಿ ದುರ್ಯೋಧನಿಗೆ ಕೆಟ್ಟ ಬುದ್ಧಿಯನ್ನು ಕೊಟ್ಟು ಅನ್ನಂತ ಮತ್ತಿ ಕಳಿಸಿದ ಪಾಂಡವರು ತನ್ನ ಪಕ್ಷದವರು ಮೋಕ್ಷ ಕಳಿಸಿದ ಪ್ರಶ್ನೆ ಇಲ್ಲ ದುರ್ಯೋಧನ ಕೆಟ್ಟವ ಊರಿಡೀ ಗೊತ್ತು ಮಹಾಭಾರತ ಓದ್ದವರಿಗೆಲ್ಲ ಗೊತ್ತು ಯಾರಾದರೂ ತನ್ನ ಮಗನಿಗೆ ದುರ್ಯೋಧನ ಅಂತ ಹೆಸರಿಡುವುದಿಲ್ಲ ಒಬ್ಬ ಪುಣ್ಯಾತ್ಮ ಹೆಸರಿಟ್ಟ ಲಂಕೇಶ ಅಂತ ಹೆಸರಿಟ್ಟ ಅವ್ತರ ಕೇಳಿದ್ರಂತೆ ನೀನು ಲಂಕೇಶನ ಏ ಅಲ್ರಿ ವಿಭೀಷಣ ಅಂತ ಹೇಳಿದಂತೆ ಅವನಿಗೆ ಒಳಗಿಂದ ಒಳಗೆ ಲಂಕೇಶ ಅಂತ ಹೇಳಿದಾಗ ನಾನು ರಾವಣ ಅಲ್ಲ ನಾನು ಕುಂಭಕರ್ಣ ಅಲ್ಲ ನಾನು ವಿಭೀಷಣ ಆ ಪಾತ್ರಗಳು ಎಷ್ಟು ನಮ್ಮ ಮೇಲೆ ಪ್ರಭಾವ ಬೀರಿದೆ ಅಂದರೆ ತನ್ನ ಮಕ್ಕಳಿಗೆ ಆ ಹೆಸರಿರುವಾಗಲೂ ಸ್ವಲ್ಪ ಎಚ್ಚರ ಇರ್ತದೆ ನಮಗೆ ದುರ್ಯೋಧನ ದುಶಾಸನ ಎಲ್ಲ ಹೇಳ್ಬೋದಲ್ಲ ಯಾವುದು ದುಶ್ಶಳೆ ಹೆಸರು ಇಳುವುದಿಲ್ಲ ಇಡುವಾಗ ಬಾರಿಯೂ ಜಾಗ್ರತೆಯಿಂದ ಹೆಸರಿಡ್ತೇವೆ ಯಾಕಂದರೆ ಅದು ಅದು ಮಹಾಭಾರತದಲ್ಲಿ ಚಿಂತನೆ ಕೊಡುವಾಗಲೇ ಅದು ಕೆಟ್ಟದ್ದು ಅಂದರೆ ಅದು ಕೆಟ್ಟದತ್ತು ಅದು ಬೆಳೆದ ಕ್ರಮನೇ ಹಾಗೆ ಅದರಿಂದ ಅಂದಂಥ ಮಸ್ತುಗೆ ಹೋಗುವ ಜೀವ ಹೇಗಿರ್ತಾನೆ ಅಂತಂದರೆ ಅದನ್ನು ಸ್ಯಾಂಪಲ್ ತೋರಿಸಿಕೊಟ್ರು ಇತಿಹಾಸದಲ್ಲಿ ರಾಮಾಯಣ ಮಹಾಭಾರತದಲ್ಲಿ ಹಾಗೆ ಭಗವಂತ ತನಗೆ ಶಕ್ತಿ ಇತ್ತು ಈ ಜೀವರಾಶಿಗಳಿಗೆ ನೇರ ಮೋಕ್ಷ ಕಳಿಸುವ ಶಕ್ತಿ ಇತ್ತು ಆದರೆ ಮೋಕ್ಷ ಕಳಿಸಿಲ್ಲ ತಮಸ್ಸಿಗೆ ಕಳಿಸ್ಲಿಲ್ಲ ಮೊದಲು ಅದನ್ನು ಇಂಟರ್ವ್ಯೂ ಮಾಡಿದ ಭಗವಂತ ಇಂಟರ್ವ್ಯೂ ಮಾಡಿಸಿತಾ ನೀವೇ ನೋಡಿ ಯಾರು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಯೋಗ್ಯರಾದವರು ಯಾರು ತಮಸ್ಸಿಗೆ ಹೋಗಲಿಕ್ಕೆ ಯೋಗ್ಯಲಾದವರು ಅವರವನಿಗೆ ಬಿಟ್ಟ ದುರ್ಯೋಧನ ಹೇಳಿದ ನಾನು ವಿಷ್ಣು ಭಕ್ತಿ ಮಾಡುವುದಿಲ್ಲ ಸಮಸ್ಸು ಪರವಾಗಿಲ್ಲ ಅಂತ ಒಪ್ಪಿಕೊಂಡ ಅವನು ತಮಸ್ಸಿಗೆ ಕಲಿಸಿಕೊಟ್ಟ ಅಲ್ಲಿ ಹೋದರೂ ಕೂಡ ನಾನು ವಿಷ್ಣು ದ್ವೇಷ ಮಾಡಿದ್ದರಿಂದ ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ ಇಂತಹ ಒಂದು ವರ್ಗ ನೋಡಿ ಇದು ಕೆಟ್ಟ ವರ್ಗ ಅದ ಒಪ್ಪಿಕೊಳ್ಳದೆ ತಯಾರಿ ನನಗೆ ಉಪಾಯನೇ ಇಲ್ಲ ಅದಕ್ಕೋಸ್ಕರ ಭಗವಂತ ಈ ಸಂಸಾರದ ಕೋರ್ಟ್ ತಯಾರು ಮಾಡಿ ಇಲ್ಲಿ ಆಟ ಬಿಟ್ಟು ಏನು ಆಟ ಆಡ್ತಾರೆ ಆಟಾಡಿಸಿ ಅವರಿಗೆ ಅವರವರಿಗೆ ಯೋಗ್ಯವಾದ ಗತಿಯನ್ನು ಕೊಟ್ಟ ಅದರ ಸರ್ವಶಕ್ತನಾದ ಭಗವಂತನೂ ಕೂಡ ಯಾರ್ಯಾರಿಗೆ ಏನೇನು ಗತಿಯನ್ನು ಕೊಡಬೇಕು ಅನ್ನುವುದನ್ನು ಕಲ್ಪನೆ ಮಾಡಿ ಕೊಡದಕ್ಕೋಸ್ಕರವಾಗಿ ಇಂತಹ ವ್ಯವಸ್ಥೆಯನ್ನು ಮಾಡಿದ್ದಾನೆ ಶಕ್ತನಾದರೂ ಸರಿಯೇ ಭಗವಂತ ಶಕ್ತ ಆದರೂ ಕೂಡ ಭಗವಂತ ಸರ್ವೋದ್ರಿಕ್ತ ಮಹಿಮನು ಎಲ್ರಿಗಿಂತಲೂ ವಿಶಿಷ್ಟವಾದಂತಹ ಮಹಿಮೆ ಅಂತಹ ಮಹಿಮೆ ಇನ್ನೊಬ್ಬರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಸರ್ವಶಕ್ತ ಅವ ಸರ್ವ ಶಕ್ತನಾದರೂ ಕೂಡ ದುಃಖ ಸುಖಗಳ ವ್ಯಕ್ತ ಮಾಡದ ಅವನು ಭಗವಂತ ಏನು ಮಾಡಿದ ಸುಖ ದುಃಖ ಅದನ್ನು ವ್ಯಕ್ತ ಮಾಡಲಿಲ್ಲ ಅಂತ ನೇರ ಸುಖ ದುಃಖ ಕೊಡಲಿಲ್ಲ ಅಂತ ಅವರಿಗೆ ಶರೀರವನ್ನು ಕೊಟ್ಟ ಶರೀರದ ಮೂಲಕ ಕರ್ಮಗಳನ್ನು ಮಾಡಿಸಿದ ಸಾಧನೆ ಮಾಡಿಸಿದ ಅದಕ್ಕೆ ಸರಿಯಾಗಿ ಫಲವನ್ನು ಕೊಟ್ಟ ಕಲ್ಪ ಅಂತರದಲ್ಲಿ ಬಪ್ಪರಿಗೆ ಕಲ್ಪಾಂತದಲ್ಲಿ ಬಪ್ಪರಿಗೆ ಬರು ಯಾರು ಬರುವವರು ಅವರು ಕಲ್ಪದ ಅಂತದಲ್ಲಿ ಬರುವವರು ಅವರು ಅದು ಸೃಷ್ಟಿ ಯಾವಾಗ ಅಂದರೆ ಸೃಷ್ಟಿಕಾಲದಲ್ಲಿ ಅಲ್ಲ ಸೃಷ್ಟಿಗಿಂತ ಮುಂಚೆನೆ ಸೃಷ್ಟಿ ಪ್ರಾರಂಭ ಆಗಿರ್ತದೆ ಅಲ್ವಾ ನಮ್ಮ ಕ್ರಮ ಹಾಗೆ ಸೂರ್ಯೋದಯ ಆರು ಗಂಟೆಗೆ ಆದರೆ ಆರು ಗಂಟೆಗೆ ಮನೆಯ ಬಾಗಿಲು ತೆಗೆಯುವುದಲ್ಲ ನಾವು ನಾವು ಆರು ಗಂಟೆಗೆ ಸೂರ್ಯೋದಯ ಆಗಿದ್ದರೆ ನಾವು ನಾಲ್ಕೂವರೆ ಗಂಟೆಗೆ ಅಲ್ಲಿ ಶಡ ಬಡ ಶಬ್ದ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಅಲ್ಲಿಂದ ನಮ್ಮ ಚಟುವಟಿಕೆ ಪ್ರಾರಂಭ ಆಗಿದೆ ನಮ್ದು ಅಂದ್ರೆ ನಮ್ದು ಅಂತಲ್ಲ ಯಾರು ಹೇಳ್ತಾರೆ ಅವ್ರದು ಅಂತ ಅರ್ಥ ಈ ನಾವು ಪಕ್ಕದಲ್ಲಿ ಗಿಡ ಮರಗಳಿದ್ರೆ ಗೊತ್ತು ಆ ಗಿಡ ಮರದಲ್ಲಿ ಹಕ್ಕಿಗಳು ಎದ್ದು ಗಂಟೆ ಆಯಿತು ಅಂತ ಆದಾಗ ಅವುಗಳು ಮಂಗಳಾಷ್ಟಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತೇವೆ ಸುಪ್ರಭಾತ ಹೇಳಲಿಕ್ಕೆ ಪ್ರಾರಂಭ ಮಾಡ್ತೇವೆ ಚಿರಿಪಿರಿ ಅಂತ ಹೇಳ್ತೇವೆ ನಮಗೆ ಚಿರಿಪಿರಿ ಅವುಗಳಿಗೆ ಚಿರಿಪಿರಿ ಅಲ್ಲ ಏಳು ಏಳು ಏಳು ಅಂತ ಎಲ್ಲರಾಮದು ಅವರಿಂದ ಪ್ರಾರಂಭ ಆಗುತ್ತೆ ನಾವು ಬಾರಿ ಬುದ್ಧಿವಂತರು ಎಲ್ಲರಾಮ್ ಬೇಡ್ರಿ ಅದಕ್ಕೆ ಮರವನ್ನೇ ಕಡ್ದು ಏನಿದ್ರು ಕಾಡು ಬೇರೆ ನಾಡು ಬೇರೆ ಅಂತ ಎರಡು ವಿಭಾಗ ಮಾಡಿ ಮರ ಇಲ್ಲ ಅಂತ ಮಾಡಿ ಅದಕ್ಕೆ ಹಕ್ಕಿಗಳು ಬಾರದಿದ್ದ ಹಾಗೆ ಮಾಡಿ ಅವರು ಕಿರಿಚುದು ಬೇಡ ಅವರು ಕಿರಿಚುದಾಗಿ ಬಿಟ್ಟು ಕಿರಿಪಿರಿ ಬೇಡ ಅಂತ ಮಾಡಿ ನಾವು ಆರಾಮಾಗಿ ನಿದ್ರೆ ಮಾಡ್ತೀವಿ ಭಗವಂತರ ಸೃಷ್ಟಿಯ ಕ್ರಮ ಹೇಗೆ ಅಂತಂದ್ರೆ ಇನ್ನೇನು ಸೃಷ್ಟಿಕಾಲ ಪ್ರಾರಂಭ ಆಗಬೇಕು ಅದಕ್ಕಿಂತ ಮುಂಚೆನೆ ಭಗವಂತ ಹೇಳ್ತಾನಂತೆ ಮಗ್ಲು ತಿರುಗಿಸಿ ಭಗವಂತ ಎದ್ದು ಕೂತು ಆವಾಗದಿಂದ ಸೃಷ್ಟಿ ಪ್ರಾರಂಭ ಆಗುತ್ತೆ ಅಂತ ಸೂರ್ಯೋದಯಕ್ಕಿಂತ ಮುಂಚೆ ಸೃಷ್ಟಿಗಿಂತ ಮುಂಚೆನೆ ಸೃಷ್ಟಿ ಪ್ರಾರಂಭ ಆಗುತ್ತೆ ಅದರಿಂದ ಮುಂದೇನು ಸೃಷ್ಟಿಕಾಲದಲ್ಲಿ ಬರಬೇಕು ಅದಕ್ಕಿಂತ ಮುಂಚೆನೇ ಪ್ರಾರಂಭ ತಯಾರಿಕೆ ನಡೆಯುತ್ತದೆ ತಯಾರಿಕೆ ನಡೆದು ಭಗವಂತ ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದ ಎದ್ದ ಸೃಷ್ಟಿ ಮಾಡಿಸಿದ ಸೃಷ್ಟಿ ಪ್ರಕ್ರಿಯೆ ಅದು ಪ್ರಾರಂಭ ಆಯಿತು ಒಂದು ಕಲ್ಪದ ತನಕ ಅವರವರಿಗೆ ಯೋಗ್ಯವಾಗಿರತಕ್ಕಂಥ ಸಾಧನೆ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶ ನಮ್ಮದು ಕೆಲವರು ಹೇಳೋದುಂಟು ಏನ್ರಿ ಒಂದ್ ಚಾನ್ಸ್ ಕೊಟ್ಟಿದ್ರೆ ನಾನು ಪಾಸ್ ಆಗ್ತಿದ್ದೆ ದೇವ್ರ ಹೇಳ್ದ ಒಂದಲ್ಲ ಸಾವಿರ ಸಾವಿರ ಚಾನ್ಸ್ ಕೊಡ್ತೇನೆ ಬರ್ರೆ ಇವತ್ ಪಾಸ್ ಆಗ್ಲಿಲ್ಲ ಇನ್ನೊಂದ್ಸಲ ದೇವ್ರ ಹೇಳಿದ ಇದೇನು ಟೆಸ್ಟ್ ಪುಸ್ತಕ ಅದೇನು ಪ್ರಿಂಟ್ ಆಗ್ಲಿಲ್ಲ ಅಂತಲೆ ಬಿಸಿ ಮಾಡ್ಬೇಡ ವರ್ಷ ವರ್ಷಕ್ಕೆ ನಮ್ದು ಪಠ್ಯಪುಸ್ತಕ ಬದಲಾಗುವ ಪ್ರಶ್ನೆ ಏನಿಲ್ಲ ಅದು ಉತ್ತರ ಏನು ಮೊದಲೇ ನಿಮಗೆ ಕೊಟ್ಟಿರ್ತೇವೆ ಮೊದಲೇ ಆನ್ಸರ್ ಪೇಪರ್ ನಿಮ್ಮ ಹತ್ರ ಕೊಟ್ಟಿರ್ತೇವೆ ಆನ್ಸರ್ ಪೇಪರ್ ನಿಮ್ಮ ಕೈಯಲ್ಲೇ ಇದೆ ಏನು ವಿಷ್ಣು ಸರ್ವೋತ್ತಮ ಅವರು ಸೃಷ್ಟಿ ಮಾಡಿದಂತಹ ಪ್ರಪಂಚ ಸತ್ಯ ಅದರಲ್ಲಿ ಭೇದ ಐದು ಇದ್ದೇ ಇದೆ ಜೀವರಲ್ಲಿ ತ್ರೈವಿಧ್ಯ ಇದೆ ಅವ್ರ ನೀಚೋಚ್ಛಭಾವವನ್ನು ಹೊಂದಿರತಕ್ಕಂಥವರು ವೇದಗಳು ಪರಮ ಪ್ರತ್ಯಕ್ಷಾನುಮಾನಗಳು ಸಹಕಾರಿ ಭಕ್ತಿ ಒಂದೇ ಮಾರ್ಗ ಈ ಪೇಪರ್ ಆನ್ಸರ್ ಮೊದಲೇ ಕೊಟ್ಟಿದ್ದಾರೆ ಇಷ್ಟು ಬರೆದ್ರೆ ಸರಿ ಎಷ್ಟು ಸುಲಭ ನೋಡಿ ಯಾರಾದರೂ ಇಷ್ಟಾದ ಪರೀಕ್ಷೆ ಯಾರೂ ಪಾಸ್ ಆಗ್ಬೋದು ಆದ್ರೆ ಯಾರೂ ಪಾಸ್ ಆಗೋದಿಲ್ಲ ಇಷ್ಟೇ ಕಷ್ಟ ಆಗಿರತಕ್ಕಂಥದ್ದು ಭಗವಂತ ಹೇಳ್ದ ಆನ್ಸರ್ ಪೇಪರ್ ನಿಮ್ಮ ಕೈಯಲ್ಲಿದೆ ಆದ್ರಿಂದ ಉತ್ತರ ಬರೀಬೇಕಾದ್ರೂ ನೀವೇ ನಾನೇನು ನಾನು ಸುಮ್ಮನೆ ನೋಡ್ತಾ ಇದ್ದೇನೆ ನೀವು ಇನ್ನೊಬ್ಬರದ್ದು ನೋಡಿ ಬರೆದ್ರು ನಾನೇನು ಮಾತಾಡುವುದಿಲ್ಲ ಬರೀಲಿ ಅಂತ ಹೇಳ್ತಾರೆ ನೋಡಿದ್ರು ನಾವು ಬರೀಲಿಕ್ಕೆ ತಯಾರಿ ನೋಡಿ ಬರೀಲಿಕ್ಕೂ ನಾವು ತಯಾರಾಗಿಲ್ಲ ದೇವರು ಹೇಳ್ದೆ ನೋಡಿ ಬರೀರಿ ಅಥವಾ ಪುಸ್ತಕ ನೋಡಿ ಬರೆಯಿರಿ ಏನಾದರೂ ತೊಂದರೆ ಇಲ್ಲ ಹೇಗಾದ್ರೂ ಒಂದ್ಸಲ ಪಾಸ್ ಆಗಿ ಅಂತ ನೋಡಿ ಅಲ್ಲಿಂದ ದೇವರ ಈ ಸೃಷ್ಟಿಯಿಂದಲೇ ಪ್ರಾರಂಭವಾದ್ದು ಗ್ರ್ಯಾಂಟ್ ಮಾರಿಕೊಡ್ತಾನೆ ಏನೇನೋ ಮಾಡ್ತಾನೆ ಹೇಗಾದರೂ ಪಾಸ್ ಮಾಡಬೇಕು ಆದರೂ ನಾವು ಮೇಲೆ ಹೋಗಲಿಕ್ಕೆ ಕೇಳೋದಿಲ್ಲ ದೇವರು ಹೇಳಿದ ನಾನು ಎಂತ ಮಾಡೋದು ಒಂದಲ್ಲ ಸಾವಿರ ಸಾವಿರ ಚಾನ್ಸ್ ಕೊಡ್ತೇನೆ ಹೇಗಾದರೂ ಮೇಲಕ್ಕೆ ಬನ್ನಿ ನನಗೆ ಈ ಕಲ್ಪದಲ್ಲಂತೂ ಮುಗಿಬೇಕು ಒಂದು ಕಲ್ಪ ದೇವರದಕ್ಕೆ ಅವಕಾಶ ಕೊಟ್ಟ ನೂರು ವರ್ಷ ಬ್ರಹ್ಮದೇವರದು ಆ ನಮಗೆ ಕಲ್ಪನೆ ಕಲ್ಪಿಸಿ ಕೊಟ್ಟ ಇಷ್ಟರಲ್ಲಿ ನೀವು ಪಾಸಾಗಿ ಮೇಲಕ್ಕೆ ಬನ್ನಿ ಅಂತ ಭಗವಂತ ಅದರ ಒಳಗೆ ಕೂತಿದ್ದಾನೆ ಮತ್ತೆ ಎಷ್ಟು ನೋಡಿ ಅದೇ ಮಾಸ್ಟ್ರೂ ಹೊರಗಿಂದ ಹೇಳೋದು ಕನಸನ್ನೇ ಮಾಡುದು ಬೋರ್ಡಲ್ಲಿ ಬರೆಯದು ದೇವರು ಹೇಳ್ದ ನಾನು ಹೊರಗಿಂದ ಬರೆಯುವುದಲ್ಲ ನಿನ್ನ ಒಳಗೆ ಕೂತು ನಾನು ಬರೀತಾ ಇದ್ದೇನೆ ದೇವರು ಕೈ ಹಿಡಿದ್ರೆ ಏ ಬರೆಯುವುದಿಲ್ಲ ಅಂತ ವಾಪಸ್ ತೆಕ್ಕೊಳ್ಬೇಕಾ ದೇವ್ರು ಹೇಳ್ದ ಬಿಂಬನಾಗಿ ಕೂತು ನಿನ್ನೊಳಗೆ ಬರೆದು ಬರೆಸಿ ನಾನು ನಿನಗೆ ಸಾಧನೆ ಮಾಡಿಸ್ತೇನೆ ಇಂತಹ ಪ್ರಪಂಚದಲ್ಲಿ ಮತ್ತೊಂದು ಸಿಗಲಿಕ್ಕೆ ಸಾಧ್ಯ ಇಲ್ಲ ಇಂತಹ ಬಿಂಬದ ಚಿಂತನೆ ಪ್ರತಿಬಿಂಬದ ಚಿಂತನೆ ಇದು ಅದ್ಭುತವಾದಂತಹ ಸಾಧನೆಗೆ ಅನುಕೂಲವಾದ ಭಗವಂತನ ಕಲ್ಪನೆಗೆ ಅತ್ಯಂತ ಹತ್ತಿರದ ಸಿದ್ಧಾಂತ ಒಂದು ಆಚಾರ್ಯರೇನು ಕೊಟ್ಟರು ಅದನ್ನು ಈ ದಾಸ ಸಾಹಿತ್ಯದ ಕನ್ನಡಿಯಲ್ಲಿ ನಾವು ಪ್ರತಿಬಿಂಬವಾಗಿ ನಾವು ಕಾಣಲಿಕ್ಕೆ ಸಾಧ್ಯ ಎನ್ನುವಲ್ಲಿಗೆ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಹುದು